್ರೇ್ರಿಟಿ ಅಮ್ಲಾಲೀ ರಂಗದಕ್ಷತೆರ್ಧನಗಿ ನಮಸ್ತೆ ಪ್ರಾಣೇಶ ಹಸ್ರಭಾವ ಪ್ರಮೋಧಂಚ ಪ್ರಣಮೇಂದ್ರಿಯ ೇಂತಪಸ್ವಾಧ್ಯಾಶ್ರೂಷ ವಿಶ್ವೇಶ ಚಕ್ರವರ್ತಿ ನಮ ಸ್ವಸ್ತಿ ಎಲ್ಲ ಭಗವದ್ಭಕ್ತರನ್ನು ಕೂಡ ಅಭಿನಂದಿಸಿ ಈ ಆಚಾರ್ಯರ ಜೀವನ ಕ್ಷಮತೆಯನ್ನು ಕೇಳಿದತಕ್ಕ ನೀಂತ ಮೀಸಲಿದ್ದ ಯಾವಾಗಲೂ ಒಂಬತ್ತು ದಿನ ಸಿಗುತ್ತೆ ಈ ಸರ್ತಿ ಒಂದು ದಿನ ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ತಿಳ್ಕೊಳ್ಳಲಿಕ್ಕೆ ಅಷ್ಟು ಸಮಯವೂ ಕೂಡ ಬೇಕಾದಷ್ಟಾಯಿತು ಅಂತ ಭಗವಂತನ ಇಷ್ಟಾದರೂ ಕರುಣೆ ಇದೆ ದೃಷ್ಟಿಯಿಂದ ಚಿಂತನೆಯನ್ನು ನಡೆಸೋಣ ನಿನ್ನೆ ಎರಡು ಪೂರ್ವಾವತಾರದ ಕಥೆಯನ್ನ ನಿರೂಪಿಸಿ ಈ ಹಿಂದಿನ ಎರಡು ಅವತಾರಗಳ ಬಗ್ಗೆಯೂ ಕೂಡ ವೇದ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ ಧ್ಯೇನಾ ಅನಯಂತ ಸೃತಃ ಅಂತ ಭಗವಂತನ ಸಂದೇಶವನ್ನು ರೂಪಿಸುವುದಕ್ಕೋಸ್ಕರ ಬದ್ಧ ಒಂದು ರೂಪ ವೃಕ್ಷೋಪುಮ ದ್ವಿತೀಯ ಅಂತ ಎರಡನೆಯ ಅವತಾರ ವೃಕ್ಷ ಅಂತ ಹೆಸರಿಂದ ವೇದ ಹೇಳಿತು ವೃಕ್ಷ ಅಂದ್ರೆ ಮೃತ ಮತ್ತು ವೇದೆಯನ್ನು ನಿರೂಪಣೆ ಮಾಡಬೇಕಾಯಿತು ಮೃತನ ಕ್ಷಯಕಾಲಿತ್ವ ವೃಕ್ಷ ಇತ್ಯಂತ ಮೃತನ ಅಂದ್ರೆ ದೊಡ್ಡ ಮಟ್ಟದ ಆ ಸೇನೆಯನ್ನ ಕೊನೆಗೊಳಿಸಿದವ ಭೀಮಸೇನೆ ಇಡೀ ಹನ್ನೊಂದು ಅಕ್ಷವಿಹಿ ಸೈನ್ಯದಲ್ಲಿ ಆ ಅಕ್ಷವಿಹಿಣಿಗೊಂಡವ ಭೀಮಸೇನೆ ಇನ್ನುಳಿದವರು ಎಲ್ಲರೂ ಸೇರಿ ಬಂದದ್ದು ಐದು ಅಕ್ಷರು ನಾವು ಪಾಂಡವಾನ ಧನಂಜಯ ಆದಂತ ಗುರುತಿಸಲ್ಪಟ್ಟ ಅರ್ಜುನನು ಬಂದದ್ದು ಈ ಐದರೊಡಗಿದೆ ಹಾಗಿದ್ರೆ ಭೀಮಸೇನನ ಅಸಾಧಾರಣವಾದ ಗುಣವನ್ನ ವೃಕ್ಷ ಅನ್ನುವ ಶಬ್ದದಿಂದ ಹೇಗಿತ್ತು ಮತ್ತೆ ಮೂರನೇ ಹೆಸರು ಮೂರನೇ ಅವತಾರದ ಕಥೆಯನ್ನು ಬೇರವೇ ಹೇಳಿ ಭಗವಂತನ ಅತ್ಯಂತ ಹತ್ತಿರದ ಬಂಧು ಅಂತ ಪ್ರಾಣನನ್ನು ಗುರುತಿಸಿ ಈ ಮುಂದಿನ ಕಥೆ ನಿರೂಪಣೆಗೊಂಡಿದೆ ಭೀಮಸೇನ ಯಾವ ತನ್ನ ಸ್ವಬಲದಿಂದ ದೊಡ್ಡವರು ಅಂತ ಗುರುತಿಸುವುದು ಹೇಗೆಂದ್ರೆ ಅಥವಾ ಅವರಲ್ಲಿ ದೊಡ್ಡತನ ಇದೆ ಅಂತ ಗೊತ್ತಾಗುವುದು ಹೇಗೆ ಅಂದರೆ ಏನು ಆಯುಧಗಳಿಲ್ಲದೆ ಇದ್ರು ಏನೂ ವರಗಳಿಲ್ಲದೆ ಇದ್ರು ಏನೂ ಹೊರಗಿನಿಂದ ಸಪೋರ್ಟ್ ಇಲ್ಲದೆ ಇದ್ರು ಸ್ವಂತ ಏನನ್ನ ಅನಾಯಾಸವಾಗಿ ಸಾಧಿಸ್ತಾರೋ ಅದು ಅವರ ದೊಡ್ಡ ಯಾರತ್ರ ಜಂಡಿದ್ದಾಗ ಮಾತ್ರ ಅವನು ಆಯುಧ ಇದ್ರೆ ಮಾತ್ರ ಅವನು ಸಬಲ ಅಂತ ಆದ್ರೆ ಆಯುಧ ಇಂದಿದ್ರೆ ಸುಲಭದಲ್ಲಿ ಡಾಕ್ಟರ್ ಅವ್ನ ಕಂಪ್ಯೂಟರ್ ಇದ್ರೆ ಮಾತ್ರ ಏನ್ ಬೇಕಾದ್ರೂ ಮಾಡಿಕೊಡ್ತಾನೆ ಇದ್ರೆ ಕಂಪ್ಯೂಟರ್ ಡಾಕ್ ಮಾಡಿದ್ರೆ ಅವ್ನು ತಲೆಗೆ ಏನಿಲ್ಲ ನಮ್ಮ ಮೊಬೈಲ್ ಅಷ್ಟೇ ಏನ್ ನಮ್ಮ ಮೊಬೈಲ್ ನಲ್ಲಿ ಕೊಡ್ತೀವಿ ನಾವು ಗೂಗಲ್ ತೊಂದ್ರೆ ಗುಗ್ಗುರು ಇದೆ ಅದೇನು ಹೇಳಿದ್ರು ಹೇಳ್ತಾ ಆ ನನ್ನಂತವ್ರೆ ಹತ್ತು ಜನ ದಟ್ಟರು ಸೇರಿ ರಚಿಸಿದಂತಹ ವಿಷಯ ಇರುತ್ತೆ ನಾನು ಇಂಜಿನ್ ಬಗ್ಗೆ ಹೇಳ್ತಿಲ್ಲ ಅದರಲ್ಲಿ ಸೇರಿಕೊಂಡ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ ನೋಡುವವರು ಯಾವತ್ತೂ ಕೂಡ ಶಾಸ್ತ್ರದ ಆವರಣ ತಿಳಿಯೋದಿರುವುದಿಲ್ಲ ಅವರಿಗೇನು ನೀವು ಲೌಕಿಕ ವಿಷಯಗಳನ್ನ ಹುಡುಕಿದ್ರೆ ನಿಮ್ಗೆ ಅಂತ ಅನ್ನಿಸ್ಬಹುದು ಆದ್ರೆ ಶಾಸ್ತ್ರದ ವಿಷಯದಲ್ಲಿ ಅದರಲ್ಲಿ ಹುಡುಕಿ ಹೋಗಲೇ ಬರ್ತದೆ ಆ ಇಂಜಿನ್ ಅನ್ನು ಬಳಸುವುದು ಯಾರು ಶಾಸ್ತ್ರಕಾರರಲ್ಲ ಅವರಿಗೆ ಏನೇನ್ ತೋಚುತ್ತೋ ಅದನ್ನೆಲ್ಲ ತುಂಬಿಸ್ತಾ ಇರ್ತಾರೆ ಹಾಗೆ ಇಂದ್ರೆ ಒಂದು ಹೊಡಗಿನಿಂದ ಒಂದು ವಸ್ತು ಇಲ್ಲದೆ ಇದ್ರೆ ನಾವು ಸುಸ್ತಾಗ್ತೇವೆ ಅಂದ್ರೆ ನಮ್ಮಲ್ಲಿ ಬಲ ಇಲ್ಲ ಅಂತ ಅರ್ಥ ಭೀಮಸೇನಾ ಸ್ವಬಲದಿಂದ ಕ್ರೋಧವಶರು ಅನ್ನುವಂತಹ ದೊಡ್ಡ ಮೂರು ಕೋಟಿ ರಾಕ್ಷಸರ ಸೇನೆಯನ್ನ ನಷ್ಟಗೊಳಿಸಿದಾಗ ಅಲ್ಲಿ ಕುಬೇರನ ಪರಿವಾರದಲ್ಲಿ ಅತ್ಯಂತ ನಾಯಕ ಅಂತ ಅನ್ನಿಸಿದ ಒಬ್ಬ ಮಣಿಮಂತ ಅನ್ನುವ ರಾಕ್ಷಸ ಕೈಯಲ್ಲಿ ಅವನ ಪೆಟ್ಟು ತಿಂದು ಸತ್ತ ಆದ್ರೆ ಅವನ ಕೋಪ ಇಳಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವ್ರು ಮತ್ತೆ ಅದು ದುಷ್ಟ್ರು ಹಾಗೆ ನೀವು ಎಷ್ಟು ಬದುಕು ಪಡೀತೀರೋ ಅವರಷ್ಟು ಕುಟಿದೆ ಅಂತ ಇರ್ತಾರೆ ವಸತಃ ಸರಿ ಅನ್ನೋ ಯೋಚನೆ ನಾವೇ ತುಂಬಾ ಕಮ್ಮಿ ಪ್ರಯತ್ನ ಹಾಕುವುದು ಈಗಲೂ ನಾವು ನೋಡ್ತೇವೆ ಎಷ್ಟು ಸಮಾಜದಲ್ಲಿ ಗಾಧಾರ ಶಕ್ತಿಗಳು ಕೆಲಸ ಮಾಡ್ತಾರೆ ನಿನ್ನೆ ನಾವು ಅದನ್ನು ಸರಿಗಟ್ಟಬೇಕು ಅನ್ನೋ ವಿಷಯದಲ್ಲಿ ನಾ ತಲೆ ಕೆಲ್ಸ್ಕೊಂಡಿದ್ದೀನಿ ನಮ್ದು ಮಠ ದೊಡ್ಡದಾಗುತ್ತೆ ಮತ ದೊಡ್ಡದಾಗುತ್ತೆ ನಮ್ಮ ಮನೆತನ ದೊಡ್ಡದಾಗುತ್ತೆ ಏ ಅದೆಲ್ಲ ಹಣ್ಣಿಂದ ನೋಡೋಣ ದೇವಿದಾನೆ ಕಾಪಾಡಲಿಕ್ಕೆ ಅಂತ ದೇವರು ಸ್ವತಃ ಬರುವುದಿಲ್ಲ ನಮ್ಮ ಕೈಯಿಂದ ನಾವೇನಾದ್ರೂ ಅದನ್ನು ಸರಿಯಾಗಿ ತಿಳಿದು ಪ್ರವೃತ್ತರಾದ್ರೆ ಮಾತ್ರ ರಕ್ಷಣೆಯನ್ನು ಕೊಡ್ತಾರೆ ಹಾಗಾಗಿ ಮತ್ತೆ ಕಾಲದ ಬಲದಿಂದ ತಿಳಿದದ್ದು ಯಾಕೆಂದ್ರೆ ಭೀಮಸೇನಾಚಾರ್ಯರು ಅವರು ನಿರಂತರ ಪಾತ್ರ ಪ್ರವಚನದಲ್ಲಿ ತೊಡಗಿ ಬರುತ್ತದೆ ಅಂದ್ರೆ ಇದು ವನವಾಸದಲ್ಲಿದ್ದಾಗಲೂ ಸುಮಾರು ಎಂಬತ್ತೆಂಟು ಜನ ಸ್ನಾತಕರು ಮುನಿಗಳು ಗೃಹಸ್ಥರು ಬ್ರಹ್ಮಚಾರಿಗಳು ಎಲ್ಲರೂ ದಿನಾ ಪಾಠ ಕೇಳ್ತಾ ಇದ್ರು ನಿತ್ಯ ಊಟ ಹಾಕ್ತಾ ಆ ಕಥೆ ಮುಂದೆ ಬರುತ್ತೆ ಇಲ್ಲೇ ಹಾಗೆಯೇ ಊಟ ಹಾಕಿ ಪಾಠ ಮಾಡಿದಂತಹ ಒಂದು ಪರಂಪರೆ ಮುಂದೆ ಅವರು ಅಧಿಕಾರವನ್ನ ಮಹಾಭಾರತದ ಯುದ್ಧ ನಡೆದ ನಂತರ ಸ್ವೀಕರಿಸಿದಾಗಲೂ ಒಂದೊಂದು ಊರಿಗೆ ಐದೈದು ಜನ ವಿದ್ವಾಂಸರನ್ನ ವೇತನ ಕೊಟ್ಟು ಇರಿಸಿ ಅವರ ಕೈಗಿಂದ ಶಾಸ್ತ್ರಾರ್ಥ ಚಿಂತನೆಗಳೆಲ್ಲ ಜನರ ಮನೆ ಮನಗಳಿಗೆ ಮುಟ್ಟುವಂತೆ ಮಾಡುವ ಕೆಲಸವನ್ನ ಭೀಮಸೇನಾ ಸ್ವತಃ ತಾನೇ ಖುದ್ದಾಗಿ ಆ ಜವಾಬ್ದಾರಿಯನ್ನು ಒದಗಿಸಿ ಮಾಡುತ್ತಿದ್ದಾರಂತ ಅವರ ರಾಜ್ಯಭಾರದ ಕಾರ್ಯಭಾರಗಳನ್ನು ಹೇಳುವಾಗ ಅಲ್ಲಿ ವಿವರ ಬರುತ್ತೆ ಮಹಾಭಾರತನಲ್ಲಿ ಆಚಾರ್ಯರೋದನ್ನ ಸ್ಪಷ್ಟಪಡಿಸಿ ಬಿಡಿಸಿ ಹೇಳ್ತಾರೆ ತಂಪರಿಂದ ಹಾಗೆಯೇ ಜ್ಞಾನ ಕಾಲಕಾಲ ಕಾಲ ಹೋಗಂತೆ ನಿಧಾನಕ್ಕೆ ನಾವು ಮರೆಯುವುದರಲ್ಲಿ ಬಹಳ ವಿಸೀಮ ಹಾಗಾಗಿ ಮುಂದೆ ನಿಧಾನಕ್ಕೆ ಉಳಿದವರೆಲ್ಲ ಹೆಚ್ಚಿನ ಬಲದಿಂದ ತಮ್ಮ ಅಭಿಪ್ರಾಯಗಳನ್ನು ಸಮಾಜದ ಮೇಲೆ ಹೇರ್ಲಿಕ್ಕೆ ಶುರು ಮಾಡಿದಾಗ ಜ್ಞಾನದ ನಿಜವಾದ ಹಸಿರು ಸರಿಯಾದ ತಿಳುವಳಿಕೆ ಸಿಗದೆ ಅವರು ಕಳ್ಕೊಳ್ಳಲಿಕ್ಕೆ ಶುರುವಾಯಿತು ಮರ್ತು ಕನ್ಫ್ಯೂಸ್ ಆಗ್ತಿತ್ತು ತಪ್ಪೇ ತಿಳಿತಾ ಇನ್ ಕೆಲವರು ತಿಳಿದೇ ಇರಲಿಲ್ಲ ಜ್ಞಾನದ ದೋಷಗಳು ನೂರು ಒಂದು ತಿಳಿಯದೇ ಇರುವುದು ಒಂದು ತಿಳಿದದು ಹೌದು ಅವರು ಅಂತ ಡೌಟ್ ಅಲ್ಲಿ ತಿಳಿಯುವುದು ಇನ್ನೊಂದು ತಪ್ಪೇ ತಿಳಿಯುವುದು ಉಲ್ಟ ತಿಳ್ಕೊಂಡ್ಬಿಡುದು ಇದು ಮೂರು ಸಮಸ್ಯೆಗಳು ಕೂಡ ಜ್ಞಾನಕ್ಕೆ ಬರುವಂತದ್ದು ಇದು ಕಾಲದ ಬಲದಿಂದ ಬಂತು ಬಂದದ್ದು ಸಜ್ಜನರು ಬೇಡಿಕೊಂಡಾಗ ದೇವತೆಗಳು ಮನಸ್ಸು ತುಂಬಾ ಕರದಂತೆ ಅವರು ಅರ್ಥನಾಗ ಮಾಡಿದರೆ ದೇವತೆಗಳಿಗೆ ಹೃದಯ ಕರಗುತ್ತೆ ಯಾಕೆಂದ್ರೆ ಅವರು ಇದೂ ಅಂತಲ್ಲ ಎಲ್ಲೇ ಆಗಲಿ ದೇವತೆಗಳು ಹೋಗಿ ವೈಕುಂಠದ ಬಾಗಿಲು ತಟ್ಟಿದ್ರು ಅಂದ್ರೆ ಅವರಿಗೆ ಕಷ್ಟ ಆಯಿತು ಅಂತ ಅಲ್ವೇ ಅಲ್ಲ ಇನ್ನೊಂದು ತಿಳ್ಕೊಳ್ಳಿ ಯಾವತ್ತೂ ದೇವತೆಗಳು ತಮ್ಮ ವೈಯಕ್ತಿಕವಾದ ತೊಂದರೆಗಳಿಗೆ ಭಗವಂತನನ್ನು ಹೋಗಿ ಕಥ ತಟ್ಟುವುದು ಅಂತ ಇಲ್ಲ ನಮ್ಮ ಪರವಾಗಿ ಅವರು ದೇವತೆಗಳನ್ನ ಭಗವಂತನನ್ನ ಪ್ರಾರ್ಥಿಸ್ತಾರೆ ಹೊರತು ಅವರಿಗೆ ಸ್ವಂತಕ್ಕೆ ಯಾರ ದೋಷವಿಲ್ಲ ಯಾಕೆಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳು ಅವರಿಗೆ ಸ್ವತಂತ್ರವಾಗಿ ಭಗವಂತ ಏನ್ ನಗಸ್ತಾ ಇತ್ತು ಈ ಮಾತು ಕೂಡ ಬಂದಿದೆ ಸ್ವತಂತ್ರ ಸ್ವತಃ ಭಗವಂತನೇ ಪ್ರಹ್ಲಾದನ ಪ್ರಸಂಗ ಬಂದಾಗ ಯಜ್ಞೆಯಾಗಾದಿಗಳು ನಡೆಯದೆ ದೇವತೆಗಳಿಗೆ ಸಿಗಬೇಕಾದ ಆಹುತಿಯ ಪ್ರಮಾಣ ಕಮ್ಮಿಯಾಗಿ ತೊಂದರೆ ಆಗ್ತಾ ಇದೆ ದೇವತೆಗಳು ದೂರಿದಾಗ ನೀವು ಸಹಿಸಿಕೊಳ್ಳ ಯಾವಾಗ ನನ್ನ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಆಗುತ್ತೋ ಆಗ ನಾನು ಬರ್ತೇನೆ ಈ ಕರ್ತಾಗೆಲ್ಲ ಬರಲಿಕ್ಕೆ ಆಗಲ್ಲ ಅಂತ ದೇವತೆಗಳನ್ನ ನೀವು ಸಹಿಸಿಕೊಳ್ಳಬೇಕಾದವರು ಅಂತ ಅವರನ್ನು ಎಚ್ಚರಿಸ್ತಾನೆ ಈ ಸಂದರ್ಭದಲ್ಲೂ ದೇವತೆಗಳು ಹಾಗೆ ಪ್ರಾರ್ಥಿಸಿಕೊಂಡ್ರು ಭಗವಂತನನ್ನು ಕಳಿಸ್ಬೇಕು ಯಾರನ್ನಾದ್ರೂ ಅವನಂತೂ ಬರ್ಲಿಕ್ಕಾಗಲ್ಲ ಅವನಿಗೆ ಹೆಸರೇ ತ್ರಿಯುಗಭೂತಿ ಅಂತ ತ್ರಿಯುಗಭೂತಿ ತ್ರೇತ ದ್ವಾರ ಕೃತ ಈ ಮೂರು ಯುಗಗಳಲ್ಲಿ ಮಾತ್ರ ಅವತರಿಸುವವನು ಕಲಿಯುಗದಲ್ಲಿ ಅವನ ನೀರ ಅವತಾರ ಇಲ್ಲ ಅಂತ ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು ಆದ್ರೆ ತಾನು ಬರ್ಲಿಕ್ಕಾಗಲ್ಲ ತನ್ನಂತೆ ಅತ್ಯಂತ ಪ್ರಬಲವಾಗಿ ವಿಷಯವನ್ನು ಮಂಡಿಸಬೇಕಾದಂತಹ ಒಬ್ಬ ವ್ಯಕ್ತಿ ಹೇಗು ಚತುರ್ಮುಖನಿಗೆ ವರ ಅಂದ್ರೆ ಅವತಾರದ ಪ್ರಸಂಗ ಇಲ್ಲ ಭೂಮಿಗೆ ಅವತರಿಸುವುದಿಲ್ಲ ಯಾಕೆಂದ್ರೆ ಪೂರ್ವದಲ್ಲೇ ಇದೇ ಚದುರ್ಮುಖ ಪ್ರಾಣನಾಗಿದ್ದಾಗ ಭಗವತ್ ಸೇವೆಯನ್ನ ಅವತಾರ ಕಾರ್ಯಗಳಲ್ಲಿ ಮಾಡಿದ್ದಾನೆ ಚತುರ್ಮುಖನಾದ ಮೇಲೆ ಮತ್ತೆ ಭೂಮಿಗೆ ಇಳಿದು ಬರುವ ಪ್ರಸಂಗ ಇಲ್ಲ ಹಾಗೆ ಬಂದದ್ದಿದ್ರೂ ಕೆಲವೇ ಕೆಲವು ಆದೇಶದಲ್ಲಿ ದತ್ತ ದುರ್ವಾಸ ಚಂದ್ರ ಅಂದ ಮೂರು ಜನ ಅತ್ರಿಗೆ ಮಕ್ಕಳಾಗಿ ಹುಟ್ಟಿದಾಗದಲ್ಲಿ ಚಂದ್ರನಲ್ಲಿ ಚತುರ್ಮುಖನ ಆದೇಶ ಇತ್ತು ಅಂತ ಗೊತ್ತಾಗುತ್ತೆ ಹಾಗೆ ನಹುಶನಿಗೆ ಶಾಪವನ್ನು ಕೊಡುವ ಪ್ರಸಂಗದಲ್ಲಿ ಅಗಸ್ತ್ಯರ ಮುಡಿಯಲ್ಲಿ ಚತುರ್ಮುಖ ವಾಸವಾಗಿದ್ದ ಹಾಗಾಗಿ ಕಾಲಲ್ಲಿ ತುಳಿದೊಡನೆ ಹೆಬ್ಬಾರಾಗಿ ಬಿದ್ದು ಹೋಗುವಂತ ಶಪಿಸಿದ್ರು ಅಗಸ್ತ್ಯು ಬ್ರಾಹ್ಮನ ಆದೇಶದ ಬಲದಿಂದ ಅಂತ ಕೆಲವು ಆದೇಶಗಳನ್ನು ಬಿಟ್ರೆ ನೇರ ಅವತಾರದ ಮಾತು ಒಂದೇ ಒಂದು ಎಲ್ಲೂ ಇಲ್ಲ ಅಂದ್ರೆ ಪದವಿ ಚತುರ್ಮುಖನ ಪದವಿಯಲ್ಲಿ ಏನಿದ ಮೇಲೆ ಇಂತಹ ಸಂದರ್ಭದಲ್ಲಿ ಶುದ್ಧವಾದ ಜ್ಞಾನವನ್ನ ಕೊಡಬಲ್ಲವರು ಪರಶುಕ್ಲತ್ರಯ ಅವರಿಗೆ ಅದಕ್ಕೆ ಆಸರು ಶುಕ್ಲ ಅಂದ್ರೆ ಬಿಳಿ ಪರವರನ್ನ ಚೆನ್ನಾಗಿ ತಿಳಿದ ಸ್ವತಃ ಬಿಳಿ ಇನ್ನೊಬ್ಬರಿಗೆ ಕೊಟ್ಟರು ಅದು ಬಿಳಿಯೇ ಆಗಿರುತ್ತೆ ಎರಡು ತರ ಇದೆ ಕೆಲವ್ರಿಗೆ ಚೆನ್ನಾಗ್ ಗೊತ್ತಿರುತ್ತೆ ಹೇಳಲಿಕ್ಕೆ ಬರಲ್ಲ ಕೆಲವರು ಚೆನ್ನಾಗಿ ಹೇಳ್ತಾರೆ ಏನ್ ಹೇಳಬೇಕೋ ಗೊತ್ತಾಗ ಅವ್ರಿಗೆ ಗೊತ್ತಿದ್ದಾರು ಬಿಡ್ತಾರೆ ಅದು ಬೇಕಾದ ಆಗಿರಲ್ಲ ಅಸಂಶಯ ಸಂಶಯ ಚಿತ್ ಗುರು ಗುರು ವೃತ್ತೋ ಮನೀಷಿ ಬಿಗಿ ಅಂತ ಆಚಾರ್ಯರು ಗುರು ನಮ್ಮ ಶಬ್ದಕ್ಕೆ ಅತ್ಯಂತ ಕ್ರಿಸ್ಪ್ ಆದ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಅಸಂಶಯ ಸಂಶಯ ಚಿತ್ ತಾನು ಸಂದೇಹಗ್ರಸ್ತನಾಗಿರಬಾರದು ಹೇಳಿದ್ದೇನೆ ಕೇಳಿದವನಿಗೆ ಸಂದೇಹ ಗಟ್ಟಿಯಾಗಬಾರದು ಹಾಗೆ ಹೇಳುವವನಿದ್ರೆ ಅವನು ಗುರು ಅಂತ ಅಂತಹ ಗುರುತ್ವವನ್ನು ನಾವು ಹುಡುಕಿದ್ರೆ ಸಿಗುವಂಥದ್ದು ಮೂರೇ ಜನರಲ್ಲಿ ಒಂದೋ ಚತುರ್ಮುಖ ಒಂದೋ ಪ್ರಾಣದೇವ ಒಂದು ಪ್ರಾಣನ ಅಥವಾ ಚತುರ್ಮುಖನ ಮಡದಿ ಇನ್ನೂ ಒಬ್ಳಿದ್ದಾಳೆ ಮೂಲದಲ್ಲಿ ಲಕ್ಷ್ಮಿ ಅವಳು ಈಗ ಸದ್ಯಕ್ಕೆ ಭಗವಂತ ಅವತರಿಸಿದ್ರೆ ಮಾತ್ರ ಅವಳು ಬರುವವಳು ಅದರಿಂದ ಪ್ರಸಂಗ ಇಲ್ಲ ದೇವರು ಬರಲಿಲ್ಲ ಅಂದ್ರ ಆ ವಿಕೆಟ್ ಹೋಯ್ತು ಆ ಸ್ಥಾನವು ಭಕ್ತಿ ಅಂತ ಆಯ್ತು ಹಾಗಿದ್ರೆ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಅಂದ್ರೆ ಎರಡು ಸ್ಥಾನಗಳು ಅದು ಒಂದೇ ಸ್ಥಾನದಿಂದ ಎರಡರನ್ನು ಗುರುತಿಸ್ತಾರೆ ಬ್ರಹ್ಮ ಮತ್ತು ವಾಯು ಅನ್ನೋದು ಒಂದು ಸ್ಥಾನದಿಂದ ಗುರುತಿಸಲ್ಪಡುತ್ತೆ ಅದರ ನಂತರದ ಸ್ಥಾನದಲ್ಲಿ ಸರಸ್ವತಿ ಭಾರತೀಯರು ಗುರುತಿಸಲ್ಪಡ್ತಾರೆ ಹಾಗಾಗಿ ಉಪನಿಷತ್ತುಗಳಲ್ಲಿ ಕೆಲವೊಮ್ಮೆ ಚತುರ್ಮುಖ ವಾಯು ಅಂತ ಕರೆಯುದಿದೆ ವಾಯುವನ್ನು ಚತುರ್ಮುಖ ಬ್ರಹ್ಮ ಕಿರಣ್ಯ ಗರ್ಭ ಅಂತ ಕರೆಯುತ್ತಿದೆ ಇದನ್ನು ಗಮನ ಇಟ್ಟುಕೊಂಡು ಅದರ ಅಭ್ಯಾಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮುಂದೆ ಬರುವವರು ಒಂದು ದೃಷ್ಟಿಯಿಂದ ಕೆಲವೊಮ್ಮೆ ಚತುರ್ಮುಖಾಯುವಿಗೆ ಬರುತ್ತೆ ಹಿಂದೆ ಆಗಿದ್ದ ಅನ್ನುವ ಕಾರಣಕ್ಕೋಸ್ಕರ ಚತುರ್ಮುಖಿಗೆ ವಾಯುವ ಹೆಸರು ಕೂಡ ಉಲ್ಲೇಖ ಆಗುತ್ತೆ ಹಾಗಾಗಿ ಆ ಶಬ್ದಗಳನ್ನು ಗಮನಿಸುವಾಗ ಬಹಳ ಎಚ್ಚರಿಕೆ ಕೆಲವು ಈ ಅಂಶಗಳನ್ನೇ ಇಟ್ಟುಕೊಂಡು ಎಲ್ಲವ ಪುರಾಣಗಳು ಅಥವಾ ಉಪನಿಷತ್ತುಗಳು ಯದ್ವಾತದ್ವಾ ಮಾತಾಡುತ್ತವೆ ಅಂತ ಅವರಿಗೆ ಅದರ ಸ್ಥಾನದ ಕಲ್ಪನೆ ವ್ಯಕ್ತಿಯ ಮಹತ್ವ ಬುತ್ತಿ ಎಂಬುದು ಕೊನೆಗೆ ಭಗವಂತ ಯೋಚನೆ ಮಾಡಿ ಪ್ರಾಣವನ್ನ ಕರೆದ ಇವನೇ ಇದ್ದಿದ್ರಲ್ಲಿ ನನಗೆ ಯಾಕೆಂದ್ರೆಸ್ಮಿನ್ ಸ್ಥಿತಿ ಸ್ಥಾಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ ಪ್ರಾಣ ಅಂತ ಉಪನಿಷತ್ತು ಪ್ರಾಣನ ಸೃಷ್ಟಿಯನ್ನು ಹೇಳುವಾಗ ನಾನು ಹೇಳುವಾಗ ನನ್ನ ಜೊತೆ ಹೇಳ್ಬೇಕು ನಾನು ಕೂಡುವಾಗ ನನ್ನ ಜೊತೆ ಕೂಡಬೇಕು ನಾನು ಯೋಚಿಸಿದ್ದಕ್ಕೆ ಇವನು ತಕ್ಕದಾಗಿ ಅದೇ ರೀತಿ ಯೋಚನೆ ಮಾಡಿ ನನ್ನ ಕಾರ್ಯಗಳನ್ನು ಕಾರ್ಯಗತಗೊಳಿಸಬೇಕು ಅಂಥ ಒಬ್ಬ ವ್ಯಕ್ತಿ ಬೇಕು ದೇವರು ಪರ್ಸನಲ್ ಅಸಿಸ್ಟೆಂಟ್ ಅಂತ ಸಂಕಲ್ಪ ಮಾಡಿದ ಪಿ ಎನ್ನ ತಕ್ಷಣ ಪ್ರಾಣ ಹುಟ್ಟಿದೆ ಹಾಗಾಗಿ ಪ್ರಾಣ ಭಗವಂತನ ಪ್ರಾಣ ಭಗವಂತ ಹೇಳಿದ ಎಲ್ಲ ಕಾರ್ಯಗಳನ್ನ ತಾಣಯುಕ್ತನಾಗಿ ನಡೆಸುವವ ಹಾಗಾಗಿ ಭಗವಂತನ ಆದೇಶವನ್ನ ಕಟ್ ಬೇರೆ ಏನಾದ್ರೂ ಕೂಡ ಆ ಲೋಕದಲ್ಲಿ ಅವನಿಗೆ ಭಾರ ಅಂತ ಅನ್ಸು ಆದ್ರೆ ದೇವರು ಏನಾದ್ರೂ ಹೇಳಿದ ಮಾತು ಅಂದಾಗ ಅವೆಲ್ಲ ಭಂಗಿ ಮಾಡ್ತೇನೆ ಗುರುಗಳೇನು ಮಾಡ್ತೇನೆ ಭಗವಂತ ಮಾಡ್ತೇನೆ ದೇವರೇ ಅಂತ ಹೇಳಿ ತಲೆದಕ್ಕಿಸುವ ಅತ್ಯಂತ ಸಜ್ಜರಿಕೆಯ ತುಂಬಿ ತುಳುಕುವ ಗುಣಮಟ್ಟಿಕೆಯ ವ್ಯಕ್ತಿತ್ವ ನೀನು ಭೂಮಿಗೆ ಇಳಿದು ಹೋಗಬೇಕು ಆ ಭೂಮಿಯನ್ನ ಶುದ್ಧೀಕರಿಸಬೇಕು ಇದು ನಿನ್ನ ಕಾರ್ಯಭಾರ ಅಂತ ದೇವರು ಹೇಳಿದ ತಕ್ಷಣವೇ ಅವನ ಆದೇಶ ಅನ್ನುವಂತಹ ಒಂದು ಮಣಿಯನ್ನ ಹೊತ್ತಂತೆ ನಾವು ತುಂಬಾ ಪ್ರೆಷ್ಯಸ್ ಆದ ಬೆಲೆ ವಸ್ತುವನ್ನ ಉತ್ಸವದಲ್ಲಿ ಬರುವಾಗ ಹೇಗೆ ತರ್ತೇವೆ ತಲೆ ಮೇಲೆ ಹಾಗೆ ಹೊತ್ಕೊಂಡು ಬರುವುದರ ಅಭಿಪ್ರಾಯ ಅದು ಕೆಳದಿಪ್ರಿಯಾದ ಅಲ್ಲ ಅಂತ ಆಗತ್ತೆ ಅಂತೇನಿಲ್ಲ ಆದ್ರೆ ನಮ್ಮ ಸ್ಥಾನಕ್ಕಿಂತ ಅದಕ್ಕೆ ಈಗ ಭಾಗವತದ ಪುಸ್ತಕಕ್ಕೆ ಮೆರವಣಿಗೆ ಅಂತ ಅಂದ್ರೆ ಅದನ್ನು ತಲೆಯಲ್ಲಿ ಹೊತ್ಕೊಂಡು ಬರ್ತೇವೆ ಅಥವಾ ಆನೆ ಮೇಲೆ ಇಟ್ಟುಕೊಂಡು ಬರ್ತೇವೆ ಅನ್ನೋದ್ರ ತಾತ್ಪರ್ಯ ಅದಕ್ಕಷ್ಟು ಭಾರ ಇದೆ ಅಂತ ಹಾಗೆ ದೇವರ ಆದೇಶ ಆ ಮಣಿಯನ್ನ ತಲೆ ಮೇಲೆ ಹೊದ್ದುಕೊಂಡು ಪ್ರಾಣದೇವ ಭೂಮಿಗೆ ಹಿಡಿದು ಬರ್ತಾ ಇದ್ದಾನೆ ಯಾಕೆಂದ್ರೆ ಬಹಳ ಸಜ್ಜನರ ಮನಸ್ಸಿನಲ್ಲಿ ಇದ್ದ ಒಂದೇ ಒಂದು ದುಬುಡ ಈಗ ಏನು ಪ್ರಚಲಿತವಾದ ವಿಷಯಗಳಿವೆ ಅದನ್ನ ಪೂರ್ತಿ ನಮಗೆ ಒಪ್ಪಿಕೊಳ್ಳಿಕ್ ಆಗ್ತಿಲ್ಲ ಮತ್ತೆ ಅವರಿಗೆ ರಾಜಕೀಯದ ಬಲ ಇದೆ ರಾಜನಿಲ್ಲ ಆ ಪರಿಸ ಆ ಮತೀಯ ಚಿಂತನೆಗಳಿಗೇನೆ ಹೆಚ್ಚು ಪ್ರಭಾವಿತರಾದ್ರಿಂದಾಗಿ ಅವರೇ ಅದನ್ನು ನಡೆಸ್ತಾ ಇದ್ರು ಹಾಗಾಗಿ ದೊಡ್ಡ ಸೌಲಿನಲ್ಲಿ ಏನಾದರೂ ಸತ್ಯವನ್ನು ಹೇಳಿದ್ರೆ ನಾನಿಗೆ ಸೀಡಿಕೊಳ್ಳುವ ಪ್ರಸಂಗ ಯಾಕೆಂದ್ರೆ ನಮ್ಗೆ ಆ ಸ್ಥಾನದ ಬಲ ಬಹಳ ಚಿಕ್ಕದು ಹಾಗಾಗಿ ಸಜ್ಜನರಲ್ಲ ವೇದಾನಂದ ಸಿದ್ಧಾಂತದ ಸಾರವನ್ನು ಸರಿಯಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ತಿಳಿಯಬೇಕು ಅನ್ನುವ ಬಯಕೆಯಿಂದ ಯಾವಾಗ ಸಿಕ್ಕೀತು ನಮಗೆ ಅಸತ್ಯ ಯಾವಾಗ ಒದಗಿತು ನಮಗೆ ಬಾಳಿಗೆ ಒಳಿತಾಗುವಂತಹ ನಿಜವಾದ ನಿತ್ಯಭೂತವಾದಂತಹ ಸಿದ್ಧಾಂತ ಅಂತ ಯೋಚಿಸ್ತಾ ಇದ್ದದ್ದಕ್ಕೆ ಒಂದು ದಿನ ಬಂತು ಉಡುಪಿಯಲ್ಲಿ ಅನಂತಾಸನ ಅಂತ ಒಂದು ಗುಡಿ ಇದೆ ಕೃಷ್ಣ ಮಠದ ಪೂರ್ವ ಭಾಗದಲ್ಲಿ ಅಂದ್ರೆ ಮುಖ ಮುಖವಾಗಿ ಅಂದ್ರೆ ಹೆಬ್ಬಾಗಿಲಕ್ಕೆ ಮುಖ್ಯವಾಗಿ ಕರೆಕ್ಟ್ ನೇರವಾಗಿ ಚಂದ್ರಮೌಳೇಶ್ವರ ಇದೆ ಅದರ ಪಕ್ಕಕ್ಕೆ ತಾಗಿ ಅನಂತೇಶ್ವರ ಅಂತ ಅಲ್ಲಿ ಗೋರ್ಡಿದೆ ಅದು ವಸ್ತುತಃ ಅನಂತಾಸನ ಅಂತ ಅಲ್ಲಿಯ ಉಪಾಸಕರನ್ನ ಕೇಳಿದ್ರೆ ಒಳಗಿನಿಂದ ಮಂತ್ರ ಏನು ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಅನಂತವನ್ನ ಆಸನವನ್ನಾಗಿರಿಸಿಕೊಂಡ್ರೆ ಭಗವಂತನ ರೂಪಾಗುತ್ತೆ ಅಲ್ಲಿ ಉತ್ಸವ ಉತ್ಸವ ಅಂದ್ರೆ ಈಗ ನಮಗೆ ಅಲ್ಲಿ ಒಂದಿಷ್ಟು ಮಠಗಳೆಲ್ಲ ಕಾಣಿಸ್ತಾ ಇದೆ ಅದು ಏನು ಇರಲಿಲ್ಲ ಅರಾಧ ಬೀದಿ ಇತ್ತಲ್ಲ ನೀವು ಉಡುಪಿಯ ಪರಿಸರಕ್ಕೆ ಹೋದ್ರೆ ನಾವು ಇವತ್ತು ಈಗ ಅಕಸ್ಮಾತ್ ಬಸ್ಸಿನಿಂದ ಎಲ್ಲಿ ಇಳಿದ್ದೇವೆ ಒಂದೊಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ ಅದು ಕೊನೆಯ ರಥ ಬೀದಿ ಅನಂತಾಸನಕ್ಕೆ ಅಲ್ಲಿ ಮೂಲೆಯಲ್ಲಿ ಇವತ್ತಿಗೂ ಒಂದೊಂದು ಕಲ್ಲಿದೆ ಅದು ಯಾರು ಅದನ್ನ ಗಮನಿಸ್ಲಿಕ್ಕೆ ಹೋಗಲ್ಲ ಈಗ ಅದು ಯಾರ್ಯಾರದೋ ಪಾಲಾಗಿದೆ ಬಿಡಿ ಆ ಜಾತಕರೆಲ್ಲ ಅದು ಹೊರವಲಯದ ಪ್ರದಕ್ಷಿಣೆ ಬರಲಿಕ್ಕಿರುವಂತಹ ಏಳು ಸುತ್ತಿನ ಪೌಳಿ ಅಂತ ನಾವು ಶ್ರೀರಂಗದಲ್ಲಿ ಹೇಗೆ ಕಾಣ್ತೇವೋ ಅಷ್ಟೇ ಸುಖರವಾದ ಏಳು ಸುತ್ತಿನ ಪೌಳಿ ಇದ್ದಂತಹ ದೇವಸ್ಥಾನ ದೇಗುಲ ಅನಂತಾಸನ ಅದು ಅನಂತ ಶಯನ ಇದು ಅನಂತಾಸನ ಹಾಗೆ ಅನಂತಾಸನದ ಉತ್ಸವ ನಡೆಯುವಾಗ ಈ ಮಠಗಳು ಯಾವುದೂ ಇರಲಿಲ್ಲ ಕೃಷ್ಣ ಮಠವೂ ಇರಲಿಲ್ಲ ಅನಂತ್ ಇದು ಚಂದ್ರಮುಡೇಶ್ವರ ಒಂದಿತ್ತು ಅದರ ಆಚೆಗೆ ಇರುವಂತದ್ದೆಲ್ಲ ಬಯಲು ಇಡೀ ಬಯಲಿಗೆ ಅನಂತಾಸನದ ಎದುರುಗಡೆ ಒಂದು ಕಲ್ಲಿನ ಸ್ತಂಭ ಇದೆ ಬೇರೆಯಲ್ಲೂ ಅಂಥದ್ದೊಂದು ವಿಶಿಷ್ಟವಾದ ಸ್ತಂಭ ಇಲ್ಲ ಅದು ಈ ದೇವಸ್ಥಾನಗಳಲ್ಲಿ ಉತ್ಸವ ಆಗುವಾಗ ಅದಕ್ಕೆ ಕೊಡಿಮರ ಅಂತ ಅಲ್ಲಿಯ ಭಾಷೆಯಲ್ಲಿ ಆಗಮದ ಶಬ್ದ ಇದೆ ಅದು ಆ ಧ್ವಜವನ್ನು ಏರಿಸಲಿಕ್ಕಿದೆ ಗುಡಿಯಲ್ಲಿ ಉತ್ಸವ ಶುರುವಾದ ದಿವಸ ಧ್ವಜವನ್ನ ಏರಿಸಲಿಕ್ಕಿದೆ ಉತ್ಸವ ಮುಗಿಯುವಾಗ ಧ್ವಜವನ್ನು ಇಳಿಸ್ಲಿಕ್ಕಿದೆ ಆ ಧ್ವಜದಲ್ಲಿ ಗೊತ್ತಾಗುತ್ತೆ ಅಲ್ಲಿರುವ ದೇವರು ಯಾರು ಅಂತ ಆ ಗರುಡ ಇದ್ದದ್ದು ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಿರಲು ನಾರಾಯಣ ಅಂತ ಅಲ್ಲಿ ಮೇಲೆ ಇಲ್ಲಿ ಇದ್ರೆ ಅದು ಒಳಗಿರುವುದು ಗಣಪತಿ ಅಂತ ಅದು ಲಿಂಗದಲ್ಲಿ ಇರ್ಬೋದು ಗಣಪತಿಯ ಲಿಂಗಗಳಿವೆ ತುಂಬಾ ತುಂಬಾ ದೇವಸ್ಥಾನಗಳಲ್ಲಿ ನಮ್ಗೆ ಲಿಂಗ ಅಂದ್ರೆ ಶಿವ ಮಾತ್ರ ತಲೆಯಲ್ಲಿ ಉಳಿದಿದೆ ಲಿಂಗ ದುರ್ಗಾ ಲಿಂಗ ಇದೆ ಗಣಪತಿಯ ಲಿಂಗ ಇದೆ ವಿಷ್ಣು ಲಿಂಗ ಇದೆ ವಿಷ್ಣು ಲಿಂಗಗಳು ತುಂಬಾ ಇದೆ ಹಾಗೆ ಅದು ಆ ಮೇಲಿನ ಧ್ವಜದಲ್ಲಿ ಗೊತ್ತಾಗುತ್ತೆ ಒಳಗಿನ ಉತ್ಸವದ ದೇವರು ಯಾರು ಅಂತ ಹಾಗೆಯೇ ಆ ಉತ್ಸವದ ಆ ಧ್ವಜವನ್ನ ಏರಿಸುವ ಮುನ್ನ ಇದ್ದಕ್ಕಿದ್ದಂತೆ ಒಬ್ಬ ಕುಂಭ ಧೈರ್ಯದಿಂದ ಸರಸರನೆ ಹತ್ತಿ ಅದರ ಮೇಲೆ ನಿಂತು ಈ ಚಂದಾದ ಒಂದು ದೊಡ್ಡ ಅಂಗಳವನ್ನು ಕೊಟ್ಟು ದಿಗಡೆ ಬಡಿ ಯಕ್ಷಗಾನದ ನೃತ್ಯ ಮಾಡುವುದ್ರೆ ಆನಂದವಾಗಿ ಕುಣಿತಾನಲ್ಲ ಹಾಗೆ ಕುಣಿಲಿಕ್ಕೆ ಶುರು ಮಾಡಿ ಯೋಚನೆ ಮಾಡಿ ಅಲ್ಲಿ ಎತ್ತರದಲ್ಲಿ ನಿಂತು ಕೂಗಿಕೊಂಡ ಕೂಗಿಕೊಂಡದ್ದು ಅವನಿಗೆ ಅವನ ತಾನು ಏನ್ ಹೇಳ್ತಾ ಇದ್ದೇನೆ ತನ್ನ ಇಷ್ಟು ಸರಸರನೇ ಹತ್ತಿದ್ದೇವೆ ಅಂತ ಹೇಳಿದ್ರೆ ಅವನಿಗೂ ಗೊತ್ತಿಲ್ಲ ಅವನೊಳಗೊಂದು ಆವೇಶ ಆಗಿದೆ ಆ ಉತ್ಸವದ ಬಿಂಬ ಹೊರಕ್ಕೆ ಬರುವಾಗ ಅದು ಇವನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇವನಲ್ಲಿ ಸೇರಿ ಜನಗಳಿಗೆ ಎಲ್ಲರಿಗೂ ಅದೇ ಗುಂಪು ಗುಂಪಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಭಗವಂತನನ್ನು ಇಷ್ಟು ದೊಡ್ಡವರು ಅಂತ ನಾವು ಹೇಳ್ತೇವೆ ಆದ್ರೆ ಆ ಭಗವಂತನಿಗೆ ಗುಣ ಇಲ್ಲ ಅಂತ ಹೇಳಿದ್ರೆ ನಾವು ಅವನನ್ನು ಪ್ರಾರ್ಥಿಸುವುದು ಹೇಗೆ ಆ ಪ್ರಾರ್ಥನೆಗೆ ಅವನು ನಮಗೆ ಒಲಿಯುವುದು ಹೇಗೆ ಅವನಿಗೆ ಕಣ್ಣಿಲ್ಲ ಮೂಗಿಲ್ಲ ಬಾಯಿಲ್ಲ ಕಿವಿ ಕೆಪ್ಪ ಅಂತ ಆಗಿಬಿಟ್ರೆ ನಾವು ಹೇಳಿದ ಕೂಕು ಕೇಳುವುದು ಪಾಪ ಅಂದ್ರೆ ನಮ್ಮ ನಾವು ನೋಡುವುದು ಹೇಗೆ ಕೊಡಪ್ಪ ಅಂದ್ರೆ ಕೈ ಚಾಚುವುದು ಹೇಗೆ ಇಂಥ ದೇವರನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಅಲ್ಲಲ್ಲಿ ಜನ ಮಾತಾಡಿಕೊಂಡು ದೇವರ ದೇವರ ಗುಣಗಳ ಯಥಾರ್ಥ ಸ್ಥಿತಿಯನ್ನ ಅರ್ಥೈಸಿಕೊಳ್ಳಬೇಕು ಅಂತ ಬಯಸುವಾಗ ಮೇಲಿನಿಂದ ಆ ವ್ಯಕ್ತಿ ಕೂಗಿಕೊಂಡ ಎಷ್ಟು ಆಶ್ಚರ್ಯ ಅಂದ್ರೆ ಇವತ್ತು ಕೂಗಿದ್ರೆ ಏನು ಕೇಳಲ್ಲ ಅದರ ಮೇಲೆ ನಿಮಗೆ ಅಷ್ಟು ಕೌಂಡು ಕೊನಿವ ಬರೀ ಮಾತು ಮಾತು ಮಾತು ಅಂತ ಬಿಟ್ಟು ಯಂತ್ರಗಳ ರಾಶಿ ನಮ್ಮ ಉಪಯೋಗಿಸುವ ಆ ಮೊಬೈಲ್ ಇರ್ಬೋದು ಅಥವಾ ಮನೆಯಲ್ಲಿ ಬಳಸುವ ಬೇರೆ ಪದಾರ್ಥಗಳಿರ್ಬೋದು ಮಿಕ್ಸಿ ಇರ್ಬೋದು ನಮಗೆ ಗೊತ್ತಾಗಲ್ಲ ನೀವು ಅಕಸ್ಮಾತ್ ಕಾಡಿಗೆ ಹೋದಾಗ ನಮಗೆ ಗೊತ್ತಾಗತ್ತೆ ಸುಮಾರು ಒಂದು ಯಾವುದಷ್ಟು ದೂರದಲ್ಲಿ ಸುಮ್ಮನೆ ನೀವು ಪಿಸು ಮಾತಾಡೋದು ಕೇಳುತ್ತೆ ಅಷ್ಟು ಸ್ಪಷ್ಟವಾದ ಧ್ವನಿಯನ್ನ ತನ್ನ ತರಂಗಗಳ ಮೂಲಕ ಕರೆದೊಯ್ಯುವ ಶಕ್ತಿ ಗಾಳಿಗಿದೆ ಆದ್ರೆ ಎಷ್ಟು ರಾಶಿ ಬಿದ್ದಾಗ ಯಾವ್ದಂತ ತಗೊಂಡ್ಬಾರದು ಅದು ಮಿಕ್ಸ್ ಆಗಿ ನಮ್ಗೆ ಏನು ಕೇಳಿಸಲ್ಲ ಅದಕ್ಕೋಸ್ಕರ ನಮ್ಗೆ ಇವತ್ತು ಮೈಕ್ ಬೇಕು ಇಲ್ಲ ಅಂದ್ರೆ ನಿಜವಾಗಿ ಮೈಕಿನ ಅವಶ್ಯಕತೆ ಇಲ್ಲ ಭೀಮಸೇನೆ ಎಂಬತ್ತೆಂಟು ಸಾವಿರ ಜನ ಪಾಕ ಮಾಡುವಾಗ ಮೈಕ್ ಇಟ್ಕೊಂಡು ಮಾಡ್ತೀನಿ ನಾನ್ ಅಷ್ಟು ಜನ ಭೂತಾಗಿ ಒಂದೇ ನಮ್ ಭೀಮಸೇನ ರೀ ಅಂತ ಹೇಳ್ಬೋದು ಏನೇ ಹೇಳಿದ್ರು ಎಂಬತ್ತೆಂಟು ಸಾವಿರ ಜನಕ್ಕೆ ಏಕಧ್ವನಿ ಬೇಡ ನೀವು ಅಲ್ಲಿ ತನಕ ಹೋಗುದೇ ಕೇಳ್ ನಾನು ಭೀಮಸೇನೆ ಹೇಳಿದ್ರೆ ನೀವೊಮ್ಮ ಅವತಾರ ಬಹುಶಃ ಹಾಗೆ ಹೀಗೆ ಅಂತೀರಿ ಹಳಬರಿಗೆ ಗೊತ್ತಿರಬಹುದು ಗುಬ್ಬಿ ಕಂಪನಿ ಇತ್ತು ಅಂತ ಅನೇಕ ನಾಟಕ ಕಂಪನಿಗಳಿದ್ವು ಈ ಮಲಿಕಾಂತ್ ಅನ್ನೋದೊಂದು ಅಸುರ ಸೃಷ್ಟಿಯಾಗುವ ಮುನ್ನ ಎಷ್ಟು ನಾಟಕಗಳೆಲ್ಲ ಸಾವಿರಾರು ಹತ್ತಾರು ಸಾವಿರ ಜನ ಕೂತ ಸ್ಟೇಜಿನಲ್ಲಿ ನಡೀಲಿಲ್ವಾ ಮಾತನ್ನ ಎಸೆಯುವುದು ಅಂತಾರೆ ಥ್ರೋ ಮಾತನ್ನ ಎಸೆಯುವುದು ಅಂದ್ರೆ ಕೊನೆಯಲ್ಲಿರುವವನಿಗೂ ನಾನು ಏನ್ ಹೇಳ್ತಾ ಇದ್ದೇನೆ ಎಂದು ಸ್ಪಷ್ಟವಾಗಿ ಕೇಳಬೇಕು ಎಂಬುದು ಮೊದಲ ಪಾಠ ನಾಟಕದ ಪ್ರಾಕ್ಟೀಸಿಗೆ ಅವರ ಮೊದಲ ಪಾಠ ಏನಂದ್ರೆ ಮಾತನ್ನ ಬಾಯಗಟ್ಟು ಆಡುವುದು ಆಡಿದು ಕೊನೆಯ ತನ್ನ ಸ್ಪಷ್ಟವಾಗಿ ಕೇಳುವಂತೆ ಬಿಡಿಸಿ ಹೇಳುವುದು ಎಸೆಯುವಾಗ ಎಷ್ಟು ದೂರಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದೂರದಲ್ಲಿ ವ್ಯಕ್ತಿಗೂ ಕೂಡ ಅದು ಕೇಳುವಂತ ಆಗಬೇಕು ಅನ್ನೋದು ಮೊದಲ ಪಾಠ ಹಾಗಿರ್ಬೇಕಾದ್ರೆ ನಾನು ಇವತ್ತು ಎಲ್ಲ ನಂತರ ಹೆಸರು ಕೇಳಿದ್ರು ಆ ಹೆಸರನ್ನು ಕೊನೆಯ ಹೆಸರುಗುಳುಕಂತೆ ನಾವು ನಿನ್ನ ಹೆಸರು ಕೇಳಿದ್ರೆ ಏನೇನಿದ್ರೆ ಇದು ಮತ್ತೊಮ್ಮೆ ಕೇಳಬೇಕು ಬರ್ತೇಳ್ಬೇಕಷ್ಟೇ ಆಮೇಲೆ ಧೈರ್ಯ ಇಲ್ಲ ಅಂತ ನಾವು ಮಕ್ಕಳನ್ನು ಕೇಳಿ ಮಕ್ಕಳ ಹೆಸರು ಕೇಳಿದ ತಕ್ಷಣ ಅವ್ರು ಅದು ಎಲ್ಲೇ ರಾತ್ರಿ ಎಳಿದ್ಬಿಡುತ್ತೆ ಆ ಧ್ವನಿ ಧ್ವನಿ ತನ್ನ ಪೂರ್ತಿ ಸ್ಪಷ್ಟವಾಗಿ ಉಚ್ಚಾರ ಮಾಡುವ ಅಭ್ಯಾಸವೇ ನಾವು ದೊಡ್ಡವರೇ ಹೇಳಿಕೊಡಲ್ಲ ಅಧ್ಯಾಪಕರು ಅದನ್ನು ಹೊತ್ತಿಕೊಡಲ್ಲ ಮಹಾಪ್ರಾಣ ಅಲ್ಪ್ರಾಣ ದೀರ್ಘ ಹಸ್ವ ಇದು ಯಾವುದಕ್ಕೂ ಸಂಬಂಧವೇ ಇಲ್ಲ ಇಂಥವ್ರು ಇನ್ನು ಮುಂದೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ನಿಂತು ಬಿಟ್ರೆ ಅಧಿಕಾರಿಗಳಾಗಿ ಬಿಟ್ರೆ ಶಿಕ್ಷಣಾಧಿಕಾರಿ ಆಗಿಬಿಟ್ರೆ ಅವ್ರು ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಮಹಾಪ್ರಾಣವೇ ಭೇದ ನಾವು ಮಹಾಪ್ರಾಣ ಹೇಳುವ ಕಟ್ಲೆ ಇಲ್ಲ ನಮ್ಗೆಲ್ಲ ಅಗತ್ಯ ಇಲ್ಲ ಅದು ಶಾ ಹೇಳಿದ್ರು ಅಂದ್ರೆ ಸಾಗ್ ಹೇಳಿದ್ರು ಅಂದ್ರೆ ಶಾ ಹೇಳಿದ್ರು ಅಂದ್ರೆ ಎಲ್ಲೋ ಒಂದೇ ಅಂತ ನಾಳೆ ಕಾನು ಹೊರಡಿಸಿ ಬಿಡ್ತಾರೆ ಇಂಥವ್ರು ಹೋಗಿ ಸೇರಿಕೊಂಡು ನಾವು ಅದನ್ನ ಮಕ್ಕಳು ಬಾ ಚಿಕ್ಕಂದಿನಲ್ಲಿ ಮಾತನಾಡುವಾಗ್ಲೇ ಅವರು ತೊಗಲು ಮಾತಾಡ್ತಾರೆ ಅಂತ ನಾವು ತೊಗಲು ಮಾತಾಡ್ಬೇಕಾದ ಅಗತ್ಯ ಇಲ್ಲ ತುಂಬಾ ಚಿಕ್ಕ ಮಗು ಆದಾಗ ಅದಕ್ಕೊಂದು ಸಂತೋಷ ಪಡಿಸ್ಲಿಕ್ಕೆಲ್ಲೋ ನಾವು ಏನು ಬೆಪ್ಪು ಬೆಪ್ಪಾಗಿ ಮಾತಾಡಿದ್ರೆ ನಂತರ ಅದು ಬೆಳೆಯುವ ಹೊತ್ತಿಗೂ ನಾವು ಅದನ್ನೇ ಮುಂದುವರೆಸಿದ್ರೆ ಮಗು ಮತ್ತೆ ಯಾವತ್ತೂ ಕೂಡ ಸ್ಪಷ್ಟವಾದ ಮಾತನ್ನ ಕಲಿಯುವುದೇ ಇಲ್ಲ ಈ ಕೆಲವೊಂದ್ಸತಿ ಪುಟ್ಟವರಿದ್ದಾಗ ಪುಟ್ಟ ಅಂತ ಕರೆದ್ರು ಎಂಬತ್ತಾದ ಪುಟ್ಟ ನಾನೇ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿದ್ವಿ ಅವರನ್ನ ದೊಡ್ಡವರಿದ್ದರಿಂದ ಇವರನ್ನು ಚಿಕ್ಕ ಸ್ವಾಮಿಗಳಿಗೆ ಕರೆದಿದ್ವಿ ಈಗ ಎಲ್ರಿಗೂ ಅದು ಹೇಳಿ ಹೇಳಿ ಹೇಳಿ ಚಿಕ್ಕ ಸ್ವಾಮಿಗಳನ್ನ ಬರ್ತದೆ ಕೊನೆಗವ್ರು ಹೇಳ್ತಿದ್ರು ನಾನು ಇನ್ನು ಒಂದು ದೀಕ್ಷೆಯನ್ನ ಕೊಟ್ಟು ಹೋಗ ಶಿಷ್ಯನನ್ನ ತಕ್ಕೊಂಡ ಮೇಲೆ ಬಹುಶಃ ನನ್ಗೆ ಚಿಕ್ಕಪಟ್ಟ ಹೋಗಿ ದೊಡ್ಡ ಪಟ್ಟ ಬರುತ್ತೆ ಅಂತ ಅದು ಕೆಲವು ಅಭ್ಯಾಸಗಳು ಚಿಕ್ಕಂದಿನ ನಾವು ಒಂದ್ಸತ್ತಿನ ಕೆಟ್ಟದಾಗಿ ಮಾಡಿಸಿಬಿಟ್ವೆ ಮತ್ತು ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ ಹಾಗೆ ಆ ಎತ್ತರದ ಸ್ಥಾನದಲ್ಲಿ ನಿಂತು ಅವನು ಕೂಗಿಕೊಂಡ ಪರಿಗೆ ಇಡೀ ಸ್ತಬ್ಧವಾದ ಜನ ಸಮೂಹ ಕಿವಿಗೊಟ್ಟು ಕೇಳಿಸಿಕೊಂಡಿತು ಉತ್ಪತ್ಸತೆ ಜಗತ್ ವಿಶ್ವ ಜನೀನ ವೃತ್ತಿ ವಿಶ್ವಜ್ಞೆ ಭಗವಾನ್ ಅಚಿರಾತ ಇಹ ಇತಿ ಎಂಬುದಾಗಿ ಅಚಿರ ಬಹಳ ಬೇಗನೆ ಭಗವಾನ್ ಷಡ್ಗುಣೇಶ್ವರಿಯ ಸಂಪನ್ನನಾದಂತಹ ಭಗವಂತನ ಅತ್ಯಂತ ಹತ್ತಿರದ ಬಂಧುವಾದ ಭಕ್ತನಾದ ಪ್ರಾಣವೇಗ ವಿಶ್ವಜನೀನ ವೃತ್ತಿ ಇಡೀ ಜಗತ್ತಿನ ಎಲ್ಲರ ಆಗು ಹೋಗುಗಳನ್ನ ಚೆನ್ನಾಗಿ ಬಲ್ಲಂತಹ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಉದಿಸಿ ಬಂದು ಭಗವಂತನನ್ನ ಸರಿಯಾಗಿ ತಿಳಿಯ ಗೊಡವನ್ ಗೊಡುವವನಿದ್ದಾನೆ ಅಂತ ಮಾತು ಕೇಳಿಸಿತು ಎಲ್ಲರಿಗೂ ಕೇಳಿಸಿತು ಅದು ಒಂಥರ ಎತ್ತರದಲ್ಲಿ ಹೇಳಿದ್ದು ಅಂದ್ರೆ ತುಂಬಾ ಎತ್ತರದ ಮಾತು ಅಂತ ಎತ್ತರದಲ್ಲಿ ಹೇಳಿದ್ದು ಅಂದ್ರೆ ವಿಶಿಷ್ಟವಾದದನ್ನು ಹೇಳುವಾಗ ಯಾವಾದ್ರು ಆಕಾಶದಿಂದ ಬರಬೇಕು ಅಂತ ಅದಕ್ಕೆ ಅವನು ಆಕಾಶದ ಸ್ಥಾನದಲ್ಲಿ ಹೋಗಿ ನಿಂತು ಹೇಳಿಲ್ಲ ಒಂಥರ ಕೆಲವರಿಗೆಲ್ಲ ಯಾರು ಹೇಳಿದ್ದು ಅಂತ ಮೇಲೆ ನೋಡ್ಲೇ ಇಲ್ಲ ಅವ್ರು ಕಿವಿಗೆ ಮಾತ್ರ ವಿಷಯ ಬಿತ್ತು ಅವ್ರ ಮೇಲೆ ನೋಡುವಷ್ಟು ಯೋಚನೆ ಇಲ್ಲ ಯಾಕಂದ್ರೆ ತುಂಬಾ ದಿಗಿ ದಿಗಿ ನಿಗಿ ನಿಗಿ ನಿಗೆ ಜನ ಕೈ ತೋರಿಸದಂತೆ ಅದ್ರು ನೋಡ್ತಾರೆ ಅವನಷ್ಟು ದೂರದಲ್ಲಿ ಯಾರು ಏನು ಎಂಬುದು ಕಾಣದಿಲ್ಲ ಬೆಟ್ಟದ ಹಾಗೆ ನಿಂತ ಆ ಕಂಬದ ಮೇಲೆ ಹಾಗ ಒಂದು ಕುಣಿದು ಕುಪ್ಪಳಿಸಿ ಹೀಗೆ ಹೇಳಿ ಸರಸರನ ಇಳಿದು ಹೋಗ ಇದು ಆ ದಿವಸ ಜನರಿಗೆ ಒಂದು ಭರವಸೆಯ ಮಾತಾಗಿ ಏನೋ ಹೇಗೆ ಗೊತ್ತಿಲ್ಲಪ್ಪ ಅವರು ಇದ್ದಕ್ಕಿದ್ದಾಗ ಅದರ ಬೆಳೆಗೆ ಹತ್ತಿರ ನಿಮ್ಗೆ ಎಲ್ಲ ತೊಂದರೆಗಳಿಗೆ ಪರಿಹಾರ ಕೊಡುವಂತ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ ಇಳಿದು ಹೋಗ ದೇವ್ರೆ ಮಾತಾಡಿದ್ವಿ ಇದು ಬೇರೆ ಯಾರೋ ಸಾಮಾನ್ಯರು ಅದ್ರ ಮೇಲೆ ಹತ್ಲಿಕ್ ಸಾಧ್ಯ ಇಲ್ಲ ಇಳಿಲಿಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವನೆ ಜನರಲ್ಲಿ ನಿಧಾನಕ್ಕೆ ಮೂಡಿತು ಅಂದ್ರೆ ಮೊದಲೇ ಜನರಿಗೆ ಒಂದು ಪೀಠಿಕೆಯನ್ನು ಹಾಕಿತ್ತು ಆ ಧ್ವನಿ ನಂತರ ಆ ಕಥೆಯ ಪ್ರವೇಶ ಮಾಡ್ತಾ ಇವತ್ತಿನ ಉಡುಪಿಯ ಪರಿಸರದಲ್ಲಿ ಆ ಇಡೀ ಇವತ್ತಿನ ನಮ್ಮ ದೇಶದ ಹೆಚ್ಚು ಬ್ಯಾಂಕುಗಳಿಗೆ ಪ್ರಸಿದ್ಧವಾದ ಮಣಿಪಾಲ ಅಂತ ಏನಿದೆ ಜಾಗ ಅದಕ್ಕೆ ಹೆಸರು ವೇದಾದ್ರಿ ಅಂತ ಅದು ಬೆಟ್ಟ ಅದು ನಮ್ಮ ತಂದೆಯ ಅಜ್ಜಂದಿರ ಕಾಲದಲ್ಲೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಗುಲಿಗಳಿತ್ತು ಅಂತ ಹೇಳ್ತಾರೆ ಅದಕ್ಕವರೆಲ್ಲ ಪರವಾನಗಿ ಇಟ್ಕೊಂಡಿದ್ದು ಈಗ ಹೊಡಿಲಿಕ್ಕೆ ಕಾಡದೋಸು ಹೊಡಿಲಿಕ್ಕೆ ಅಂತ ಅಲ್ಲಿ ನೀವು ಹುಡುಕಿದ್ರೆ ಉಡುಪಿಯ ಪರಿಸರ ಮಂಗಳೂರು ಪರಿಸರ ಆ ಕ ಕುಂದಾಪುರದ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪಿಲಿ ಅನ್ನುವ ಶಬ್ದದಿಂದ ಊರು ಶುರುವಾಗುತ್ತೆ ಪಿಲಿ ಕುಂಜ ಪಿಲಿತೋಡು ಪಿಲಿ ನೀರು ಎಲ್ಲ ಕಡೆ ಆ ಯಾಕೆಂದ್ರೆ ಅದು ಕೆಲವು ಹುಲಿಗಳು ವಾಸವಾಗುವ ಜಾಗವಾಗಿದ್ದು ಅದರಿಂದಾಗಿ ಹಸುಗಳನ್ನು ಎಡ್ಕೊಂಡು ಹೋಗ್ತಿದ್ದು ಸೀದಾ ಕೊಟ್ಟಿಗೆ ಕೈ ಹಾಕಿ ಅವ್ರು ನಮ್ಗೆ ನಮಗೆ ಗೋಡೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಕೊಟ್ಟಿಗೆ ಗಟ್ಟಿ ಇರಬೇಕು ಅಂತ ಅದಕ್ಕೂ ಪ್ರತ್ಯೇಕವಾದ ಜಾಗವನ್ನು ಮಾಡ್ತಿದ್ವಿ ಅಂಥ ವೇದಾದ್ರಿ ಸದ್ರಜ ಪೀಠ ಪುರಾಧಿವಾಸ ಆ ಬೆಟ್ಟದಲ್ಲಿ ಇರುವಂತಹ ವೇದಾದ್ರಿ ಎನ್ನುವ ಜಾಗದಲ್ಲಿ ಈ ವಿಪ್ರರು ಯಾರು ನಮ್ಮ ಈ ಕಥೆಯ ನಾಯಕರ ಅಪ್ಪ ನಾವು ಮಧ್ಯಗೇಹ ಭಟ್ಟ ಅಂತ ಅವರನ್ನ ಗುರುತಿಸ್ತಾರೆ ಅಥವಾ ಅವರ ಹೆಸರಲ್ಲ ಮಧ್ಯಗೇಹ ಅಂತ ಅವರ ಸರ್ನೇಮ ಅವರ ಹೆಸರನ್ನ ಆಮೇಲೆ ನಾರಾಯಣ ಅಂತ ಗುರುತಿಸಿ ಹೇಳುತ್ತಾರೆ ಆದರೆ ನಾರಾಯಣ ಪಂಡಿತರು ದಿವ್ಯ ಮಹಮತ್ ಅದರ ಬಗ್ಗೆ ಏನು ಹೇಳಲಿಲ್ಲ ಹಾಗೆ ಆ ಅಲ್ಲಿ ಇದ್ದಂತಹ ವಿಶೇಷವಾದ ಭಗವಂತನ ಸ್ಥಾನ ಆಗಿತ್ತು ಒಂದು ಕಡೆಯಿಂದ ಆ ಶಿವ ಇನ್ನೊಂದು ಕಡೆಯಿಂದ ಅನಂತಾಸನದಲ್ಲಿ ವಿಷ್ಣು ಹೀಗೆ ಇಬ್ಬರು ಅಧಿಪತಿಗಳಿಂದ ಕೂಡಿದಂತಹ ಪರಿಸರದಲ್ಲಿ ಈ ಆಚಾರ್ಯರ ತಂದೆ ನಡಿಲ್ಲಾಯರು ಅಲ್ಲಿ ವಾಸವಾಗಿದ್ದರು ನಡಿಲ್ಲಾಯ ಅನ್ನೋ ಶಬ್ದ ಅಲ್ಲಿ ಇವತ್ತಿಗೂ ಬಳಕೆಯಲ್ಲಿರು ಕೆಲವರು ಅದನ್ನ ನಡ್ಯಂತಿಲ್ಲ ಅಂತ ಏನು ಹೇಳಿಕ್ ಹೋಗ್ತಾರೆ ಅದು ಅನುಮಾನ ಮಾಡ್ಲಿಕ್ಕೆ ಹೋದ ಶಬ್ದ ಮೂಲತಃ ನಡಿಲ್ಲಾಯ ನಮಗೆ ಅದರ ಆ ಪರಿಸರದಲ್ಲಿರುವ ಇವತ್ತಿಗೂ ಆ ಹೆಸರನ್ನ ಮನೆತನಗಳನ್ನ ಗುರುತಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗೆಲ್ಲ ನಮ್ಗೆ ಆ ಎರಡನೇ ಮುಖ್ಯ ರಸ್ತೆ ಮೂರನೇ ಅಡ್ಡ ರಸ್ತೆ ಅಲ್ಲಿ ಇಂತಹ ಅಪಾರ್ಟ್ಮೆಂಟ್ನ ಸೈಟ್ ನಂಬರ್ ಅದಕ್ಕೆ ಇರುವ ಹೆಸರು ಇಷ್ಟು ಕೊಟ್ಟರೆ ನಿಮ್ಗೆ ಅಡ್ರೆಸ್ ಹುಡುಕ್ಲಿಕ್ಕೆ ಆಗುತ್ತೆ ಈಗ ಅದು ಮಾಡ್ತಿದ್ದೇವೆ ನಾವು ಅದು ಗೂಗಲ್ ತಪ್ಪು ತೋರಿಸಿದ್ರೆ ಸೀರೆ ಹೋಗಿ ಹೊಂಡಕ್ಕೆ ಬಿಡುದು ಅದು ಹೊಂಡ ತೋರಿಸ್ತಾ ಇದೆ ಅಂತ ಗೊತ್ತಾಗದಷ್ಟು ದಗ್ರಾಗ್ಬಿಡಿದೀವಿ ಆ ಅಲ್ಲಿ ಆ ಕಾಲದಲ್ಲಿ ಹೇಗೆ ಅಂದ್ರೆ ಒಂದು ಊರು ಅಂದ್ರೆ ಒಂದು ಹತ್ತಾರು ಮನೆ ಅಷ್ಟೇ ಇಡೀ ಊರಿಗೆ ಒಂದು ಹತ್ತು ಮನೆ ಆ ಮನೆಯಲ್ಲಿ ಮಧ್ಯದಲ್ಲಿ ಯಾವ ಮನೆ ಇರುತ್ತೋ ಅದು ನಡುವಿನಲ್ಲಿ ಇಲ್ ಇಲ್ಲ ಅಂದ್ರೆ ಮನೆ ನಡುವಿನಲ್ಲಿ ಇಲ್ಲು ಇದ್ರೆ ಅದು ನಡಿಲ್ಲ ಇಲ್ಲಿ ಮೂಡಣದಲ್ಲಿ ಇಲ್ಲಿದ್ರೆ ಮೂಡಿಲ್ಲ ಇದು ಪಡುವಣದಲ್ಲಿ ಇಲ್ಲಿದ್ರೆ ಪಡ್ಡಿಲ್ಲ ಇದು ತೆಂಕಣದಲ್ಲಿ ಇಲ್ಲಿದ್ರೆ ತೆಂಕಿಲ್ಲ ಇದು ಬಡಕಣದಲ್ಲಿ ಇಲ್ಲಿದ್ರೆ ಬಡಕಿಲ್ಲ ಇದು ಹಾಗೆ ಒಂದೊಂದು ದಿಕ್ಕು ಅಥವಾ ಆ ತೆಂಗಿನಕಾಯಿಯ ಮನೆ ತೆಂಗಿನ ಮರ ತುಂಬ ಆ ತೋಟದಲ್ಲಿದ್ರೆ ತೆಂಕಿಲ್ಲ ಇದು ಇನ್ನು ಅಲ್ಲಿ ಕಂಗು ಅಂದ್ರೆ ಅಡಿಕೆ ಮನೆ ಅಡಿಕೆ ಮರಗಳು ಆ ತೋಟದಲ್ಲಿ ತುಂಬ ಇದ್ರೆ ಅವರ ಕಂಗಿನ ಎವು ಹೀಗೆ ಇನ್ ಇಂಥದೊಂದು ಇನ್ನೂರು ಮುನ್ನೂರ ಹೆಸರಿದೆ ಅದು ಅವರ ಮನೆಯ ಈಗ ಅವರ ಶಿಷ್ಯರೊಬ್ಬರಿದ್ದಾರೆ ಮಧ್ವಾಚಾರ್ಯರು ಅತ್ಯಂತ ಪ್ರೀತಿಯ ಶಿಷ್ಯರು ಪೆಜತ್ತಾಯರು ಅಂತ ಲಿಖುಚ ವಂಶದ ತ್ರಿವಿಕ್ರಮ ಪಂಡಿತರು ಅದು ಅವರಿಗೆ ಪೆಜತ್ತಾಯಿರುವಂತ ಹೆಸರು ತೆಜತ್ತಾಯ ಅಂತಂದ್ರೆ ಪೆಜ ಅಂದ್ರೆ ಹೆಬ್ಬಲಸು ಹೆಬ್ಬಲಸು ಯಾವ ತೋಟದಲ್ಲಿ ಅತ್ಯಂತ ಹೆಚ್ಚಿರುತ್ತೋ ಅಥವಾ ಆ ಹೆಸರಿನಿಂದಲೇ ಆ ಮನೆಯನ್ನು ಗುರುಪಿಸಿಕಾಗುತ್ತೋ ಕೆದು ಮನೆ ಆ ಇಡೀ ಒಂದು ಮನೆಯಲ್ಲಿ ಕೆರೆ ಇದೆ ಅಂತ ಇಟ್ಕೊಳ್ಳಿ ಆಗ ಕೆದಿಲ್ಲ ಇದು ಕೆದು ಅಂದ್ರೆ ತುಳುವಿನಲ್ಲಿ ಕೆರೆ ಅಂತ ಅರ್ಥ ಅದು ಈ ಕುಂದಾಪುರಕ್ಕೆ ಹೋದ್ರೆ ಕೆರೆಮನೆ ಅಂತ ಆಗ್ಬಿಡುತ್ತೆ ನಡುಮನೆ ಕೆರೆಮನೆ ಪಡುಮನೆ ಆ ಊರಿನಲ್ಲಿ ಕನ್ನಡದಲ್ಲಿ ಇದ್ದದ್ದು ಅಲ್ಲಿಗೆ ಹಾಗೆ ಇಲ್ಲೆಲ್ಲ ತುಳುವಿನಲ್ಲಿ ಆಯ ಆಯಗಳೆಲ್ಲ ಬಂದು ಸೇರಿಕೊಳ್ತಾರೆ ಅದರಿಂದಾಗಿ ನಡಿಲ್ ನಾಯರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇವತ್ತು ಸಗ್ರಿ ಇಂತ ಜಾಗದ ಹೆಸರು ಇವತ್ತಿಗೂ ಅವರ ಮನೆಗೆ ಸಂಬಂಧಪಟ್ಟ ನಾಗರಿಗೆ ಸಂಬಂಧಪಟ್ಟ ಬಲಗಳು ಆ ಇವತ್ತಿಗೂ ಅಲ್ಲಿಯ ಪ್ರಶ್ನೆ ಎಲ್ಲ ಇದು ಆಚಾರ್ಯ ಮಧ್ವರ ಕಾಲದ ಅವರ ತಂದೆಗೆ ಸೇರಿದ ಆಸ್ತಿ ಇಂತ ಅಲ್ಲಿ ಪ್ರಶ್ನೆ ಇಲ್ಲೆಲ್ಲ ಬಂದಿತ್ತು ಅದೆಲ್ಲ ಜೀರ್ಣ ಮಾಡಿ ಉದ್ಧಾರ ಆಗಿ ಇವತ್ತು ಆ ಮನೆಯ ಜನ ಎಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ ಅಂದ್ರೆ ಅವರು ಆದ್ರೆ ಅಲ್ಲಿ ಉಳಿಲಿಲ್ಲ ಅವರು ಗುಡ್ಡಿದ್ದಲ್ಲಿ ಆಮೇಲೆ ಅವರು ಜೀವನ ವೃತ್ತಿ ಶುರು ಮಾಡಿದ್ದು ಮುಂದೆ ಈ ತಂದೆ ಮತ್ತು ತಾಯಿ ಒಟ್ಟಿಗಿದ್ದಂತಹ ಪರಶುರಾಮ ಮತ್ತು ಕುಂಜಾವಗಿರಿಯ ದುರ್ಗ ಆ ಜಾಗದ ಪಾಜಕ ಪಾಜಕ ಅಂತಂದ್ರೆ ಪಾಜೈ ಅಂದ್ರೆ ಪಾದೆ ಕಲ್ಲಿನ ದೊಡ್ಡ ಬಟ್ಟೆಗಳು ಇರುವ ಇವತ್ತಿಗೂ ನೋಡಿದ್ರು ಪಾಜಕದ ಸುತ್ತಮುತ್ತ ಬರೀ ಬಂಡೆ ಕಲ್ಲುಗಳೆ. ನೀವು ಪರಶುರಾಮ ದೇವಸ್ಥಾನ ನೋಡಿದ್ರು ಅದು ಬಂಡೆ ಈ ಕಡೆಯಿಂದ ದುರ್ಗಾ ಬೆಟ್ಟ ನೋಡಿದ್ರು ಅದು ಬಂಡೆ ಅದರ ಬಲಬದಿ ಎಡಬದಿ ಎಲ್ಲಿ ನೋಡಿದ್ರು ನಿಮ್ಗೆ ಸಿಗುದು ಬಂಡೆ ಆಚಾರ್ಯರು ಹಾರಿ ತುಳಿದಂತಹ ಸರ್ಪವನ್ನ ತುಳಿದಂತಹ ಒಂದು ಜಾಗ ನೋಡಿದ್ರೆ ಅದು ಇಡೀ ಬಂಡೆ ಹಾಗಾದ್ರೆ ಪಾದೆ ಅಂದ್ರೆ ಪಾದೈ ಪಾದೈ ಅಂತಂದ್ರೆ ಕಲ್ಲು ಬಂಡೆಗೆ ಹೆಸರದು ಹಾಗೆ ಪಾದೆಕಲ್ಲಿನಂತಹ ದೊಡ್ಡ ಜಾಗ ಅದು ಅದನ್ನ ಪಾಜಕ ಅಂತ ಕಳೆದ್ರು ಅದಕ್ಕೆ ನಾರಾಯಣ ಪಂಡಿತರು ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಟ್ಟರು ಪಾಜಕ ಅಂತ ಶಬ್ದ ಅದು ಪರಶುರಾಮನ ಕಾಲದಲ್ಲಿ ತನ್ನ ಕೊಡಲಿಯ ತುದಿಯಿಂದ ಅನ್ಯ ನಾಲ್ಕು ತೀರ್ಥಗಳನ್ನ ಧನುಸ್ತೀರ್ಥ ಗದಾತೀರ್ಥ ಪರಶುತೀರ್ಥ ಬಾಣತೀರ್ಥ ನಿಮ್ಗೆ ಮೂರು ಹತ್ತಿರದಲ್ಲಿದೆ ಒಂದು ಧನುಸ್ಸು ಮಾತ್ರ ಇನ್ನ ಅಂತ ಒಂದು ಜಾಗ ಇದೆ ಅಲ್ಲಿ ಒಂದು ಸುಮಾರು ಹತ್ ಒಂದು ಏಳೆಂಟು ಕಿಲೋಮೀಟರ್ ಆಚೆ ಇತ್ತು ನೀವು ಹಾಗೆ ಕೇಳಿದ್ರೆ ಯಾರು ಹೇಳಲ್ಲ ಅಲ್ಲಿ ಏಂಜಲ್ ಗುಡ್ಡ ಅಂತ ಹೇಳ್ಬೇಕು ಎಂಜಲ್ ಗುಡ್ಡನು ಏನೂ ಗೊತ್ತಿಲ್ಲ ಇವತ್ತಿಗೆ ಎಲ್ಲ ಅವ್ರು ಅಂತ ಹೆಸರು ಬದಲಾಯಿಸ್ತಾರೆ ನಾವು ಚೂರಾದ ಬಗ್ಗೆ ಗಮನ ಹರಿಸುವುದಿಲ್ಲ ಅವ್ರ ನಿಧಾನಕ್ಕೆ ಆ ಹೆಸರನ್ನು ಹಾಗೆ ಗಟ್ಟಿ ಮಾಡಿ ಮಾಡಿ ಮಾಡಿ ಅದು ಈ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಗಟ್ಟಿ ಮಾಡಿ ನೋಡಿ ಅದು ಮೊದಲಿಂದ ಏಂಜಲ್ ಗುಡ್ಡ ಅಂತ ಹೆಸರಿತ್ತು ಅದು ನಮ್ದು ಅಂತ ನಾಳೆ ಹೊಗ್ಗುದ್ರೆ ನಮ್ಗೆ ಆ ತೀರ್ಥ ಕೈಯಿಂದ ಜಾರಿ ಹೋಗುತ್ತೆ ಅಂತ ತುಂಬಾ ಪ್ರಯತ್ನಗಳು ನಡೀತಾನೆ ಇದೆ ನಮ್ಗೆ ದಿವ್ಯ ನಿರ್ಲಕ್ಷ್ಯ ನಾವಲ್ಲಿಗೆ ಹೋದ್ರೆ ಒಂದು ಪಾಜಕಕ್ಕೆ ಹೋಗಿ ಬಂದ್ರೆ ದೊಡ್ಡ ಹೋಗ್ತೀವಿ ಅಂತ ನನ್ನ ಭಾವನೆ ಅಲ್ಲಿದ್ದವರಿಗೆ ಅದು ಕೆಲವೊಂದ್ ಸರ್ತಿ ತಲೆಗೆ ಬರಲ್ಲ ಹಿತ್ತಲ ಅಂತ ಆದ್ರೆ ನಾವು ನಾಗೂ ತೀರ್ಥಗಳಿಗೆ ಹೋಗಬೇಕಾದದ್ದು ಪರಶುರಾಮ ಕೊಟ್ಟ ಅಪೂರ್ವವಾದ ಗಂಗೆ ಅದು ಹಾಗಾಗಿ ಆ ಪರಶುರಾಮನಿಂದ ಪಾಲಿಸುವ ಅಜನಿಂದ ನಿರ್ಮಿತವಾದ ನೀರನ್ನು ಹೊಂದಿದಂತಹ ಜಾಗ ಅದ್ರಿಂದ ಪಾಜಕ ಅಂತ ಅವರು ಅದರ ನಿಜವಾದ ಅರ್ಥವನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ ಅದನ್ನ ಆ ಪ್ರಾದೇಶಿಕ ಭಾಷೆಯಲ್ಲಿ ಪಾಜೈ ಅಂತ ಕರೀತಾರೆ ಅದು ಪಾಜಕ ಅಂತ ಯಾಕೆ ಹೆಸರು ಬಂತು ಅಂತ ನಾರಾಯಣ ಪಂಡಿತರು ಅದರ ವಿವರವನ್ನು ಕೊಟ್ಟಿದ್ದಾರೆ ಹೀಗೆ ಆ ಪಾಜಕದಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನ ನಡೆಸ್ತಾ ಆ ಪ್ರದೇಶದಲ್ಲಿ ಮೂರು ತ್ರಿಕುಲೈಕ ಕೇತು ಅಂತ ಅವರನ್ನ ಕರೀತಾರೆ ಮೂರು ಕುಲಗಳ ಒಂದು ಪೌರೋಹಿತ್ಯವನ್ನ ಮತ್ತು ಹಿಂದೆ ಎಲ್ಲ ಒಂದು ಕುಲ ಗುರುಗಳು ಇರ್ತಿದ್ರು ಒಂದು ಊರಿಗೆ ಅವರೇ ಪ್ರಧಾನ ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರ ಆ ಕುಲದವರೆಲ್ಲ ಕೇಳಿಕೊಂಡು ಹೋಗುದು ಅಂತ ಮನೆ ಮನೆಗಳಿಗೆ ಒಂದು ಪುರೋಹಿತರು ಪುನಃ ಅಂತ ಇರ್ತಿದ್ರು ಈಗ ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ ಆವಾಗ ಅವರು ಒಳ್ಳೆಯ ಸಂದೇಶ ನಿರ್ದೇಶಗಳನ್ನು ಕೊಡ್ತಿದ್ರು ಈಗ ಮಾತ್ರ ಇಂಜೆಕ್ಷನ್ ಕೊಡ್ಲಿಕ್ಕೆ ಅಂತೂ ಅವರು ಫಿಕ್ಸ್ ಆಗಿರ್ತಾರೆ ಯಾಕೆಂದ್ರೆ ನಾವು ಅಷ್ಟು ಅವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ ದೇಹಕ್ಕೆ ಆ ಮೂರು ಮನೆತನಗಳು ಅಂದ್ರೆ ಒಡಿಮೆ ಪಾರ್ಪದಾನೆ ಕದೆ ಕುಡಿನಾಯ ಅಂತ ಮೂರು ಹೆಸರಿದೆ ಅದು ಆ ಕುಲದ ಹೆಸರು ಇವತ್ತು ಕದೆ ಕುಡಿನಾಯ ಅನ್ನೋರಿದ್ದಾರೆ ಒಡಿಪೆ ಅನ್ನುವರಿದ್ದಾರೆ ಈ ಪಾರ್ಪದಾನೆ ಅನ್ನುವಂತಹ ಕುಲ ಇಲ್ಲ ಅಂತ ಸಾಮಾನ್ಯ ಅಲ್ಲಿಯ ಪರಿಸರವನ್ನ ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ ಈ ಒಡಿಪೆ ಅನ್ನುವುದೇ ಆಮೇಲೆ ಉಡುಪಾಯಿತು ಆ ಒಡಿಪೆನೇ ಇವರೆಲ್ಲ ಉಡುಪರ ಅದು ವಸ್ತುತಃ ಮೂಲ ಹೆಸರು ಒಡಿಪೆ ಒಡಿಪೆ ಅಥವಾ ಒಡಿಪು ಅಂತ ಅದರ ಹೆಸರು ಅದು ಚಂದನದ ಗಂಟೆ ಒಡೆದು ಬಂದ ಕೃಷ್ಣನ ಸ್ಥಾನವನ್ನು ಹೊಂದಿದೆ ಎನ್ನುವ ಕಾರಣಕ್ಕಾಗಿ ಆ ಹೆಸರು ಬಂದಿರಬೇಕು ಆ ಅಂದ್ರೆ ಆ ಹೆಸರು ಆಮೇಲೆ ಕೂಡಿರುತ್ತೆ ಅದು ವಸ್ತುತ ವಂಶದ ಹೆಸರು ಆ ವಂಶದಿಂದ ಬಂದ ಮೂರು ಮನೆತನಗಳಿಗೆ ಇವರು ಒಂಥರ ಮುಖ್ಯ ವ್ಯಕ್ತಿಗಳಿದ್ದ ಹಾಗೆ ಅಂದ್ರೆ ಅವ್ರು ವ್ಯಕ್ತಿಗಳು ಮುಖ್ಯ ಆಗಿರ್ತಾರೆ ಸಂಪತ್ತೇನು ಇರುವುದಿಲ್ಲ ಹೆಸರು ಹೊರಟ್ರೆ ಎಲ್ಲರೂ ಬಂದು ಕೇಳ್ತಾರೆ ಹೇಳ್ತಾರೆ ಎಲ್ಲ ಆಗುತ್ತೆ ಈಗದ ಹಾಗೆ ಸೊಂಟಕ್ ಸಿಕ್ಕಿಸ್ಲಿಕ್ಕೆ ಅಂತ ಏನು ಇರಲಿಲ್ಲ ಎಲ್ಲ ನಡೆದು ಒಂದು ದೂರ ಹತ್ತು ಕಿಲೋಮೀಟರ್ ಹೋಗಿ ಒಂದು ಶ್ರಾದ್ದವನ್ನು ಮುಗಿಸಿ ಅಲ್ಲೇ ಮುಗಿಸಿ ಒಂದು ಪಾವಣೆ ಒಂದು ಸಣ್ಣ ಕಾಯಿನ್ ಸಿಕ್ಕಿದ್ರೆ ಸಿಕ್ಕಿತ್ತು ಅದು ಕೂಡ ಆ ಕಾಲದಲ್ಲಿ ಅದು ಇರಲಿಲ್ಲ ಅಕ್ಕಿ ತೆಂಗಿನಕಾಯಿ ಬಂದದ್ದು ದುಡ್ಡಿಲ್ಲ ಅನ್ನಕ್ಕೆ ಮನೆಯಲ್ಲಿ ವ್ಯವಸ್ಥೆ ಇರುತ್ತಷ್ಟೆ ಆ ರೀತಿಯ ಚಟುವಟಿಕೆಗಳಲ್ಲಿ ಅವರು ಆ ಊರಿನಲ್ಲಿ ಬಹಳ ಒಳ್ಳೆಯ ಹೆಸರಿದ್ದು ಅವರು ಅವರನ್ನ ಬಹಳ ಮೆಚ್ಚಿ ಜನ ಇಷ್ಟಪಡ್ತಾ ಇದ್ರು ಅವರು ಅಲ್ಲಿಂದ ಪ್ರತಿ ದಿವ್ಸ ಅನಂತಾಸನಕ್ಕೆ ಬಂದು ಪಾಠ ಪ್ರವಚನಗಳನ್ನು ಮಾಡಿ ಮಹಾಭಾರತ ರಾಮಾಯಣ ಪುರಾಣ ಇತಿಹಾಸ ಉಪನಿಷತ್ತುಗಳ ಪಾಠವನ್ನು ಮಾಡಿ ಮತ್ತೆ ವಾಪಸ್ ಮನೆಗೆ ಬರ್ತಿದ್ರು ನಮ್ಗೆ ಈಗ ನಡ್ಕೊಂಡು ಹೋಗುದು ಅಂತ ಹೇಳಿದ್ರೆ ವರ್ಷಕ್ಕೆ ಪಾದಯಾತ್ರೆ ಅಂತ ಇಟ್ಟರೆ ಅದು ಫೋಟೋ ತೆಗೆದು ಹಾಕಿ ಎಲ್ಲರ ಪಾದಯಾತ್ರೆ ಅಂತ ಹೇಳ್ತಾರೆ ಅಂದ್ರೆ ನಾವು ರೆಡಿ ರೆಡಿ ಅದು ಮಧ್ಯದಲ್ಲಿ ಒಂದು ರೀಕ್ಷಾ ಪಕ್ಕದಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಬೆಳಗ್ಗೆ ಬಿ ನಾವು ಅಲ್ಲಿ ತನಕ ಬರ್ತೇವೆ ನಿಮ್ ಜೊತೆ ಸೇರ್ಕೊಳ್ತೇವೆ ಕೊನೆಗೆ ಒಂದು ಹತ್ತು ನಿಮಿಷದಲ್ಲಿ ಮೊದ್ಲೆ ಇಳ್ದು ಆಮೇಲೆ ನಾನು ಸೇರ್ಕೊಳ್ತೇನೆ ಅಂತ ಆಗ ದಿನನಿತ್ಯದ ಪ್ರಯಾಣ ಇನ್ನು ಮುಂದೆ ವಿಷ್ಣು ತೀರ್ಥರ ಕಥೆ ಇನ್ನೂ ದೊಡ್ಡದು ಆಚಾರ್ಯರ ಕಥೆ ಇನ್ನೂ ದೊಡ್ಡದು ಆಚಾರ್ಯರ ಮತ್ತು ವಿಷ್ಣು ಅವರು ಸುಬ್ರಹ್ಮಣ್ಯ ಯಾವುದು ಈಗ ವಿಷ್ಣುತೀರ್ಥರ ಸಂಸ್ಥಾನ ಏನಿದೆ ಕುಕ್ಕೆ ಅಲ್ಲಿ ತನಕ ಬಂದು ಹೋಗ್ತಿದ್ರು ಅವರು ಬೆಳಿಗ್ಗೆ ಕೃಷ್ಣನ ಪೂಜೆ ಮುಗಿಸಿ ಸೀದಾ ಅಲ್ಲಿ ಹೋಗಿ ತಪಸ್ಸಿ ಹೋಗುದು ಆ ತಪಸ್ಸು ಮುಗಿಸಿ ರಾತ್ರಿ ಮತ್ತೆ ಹೊರಟು ಬೆಳಿಗ್ಗೆ ಪೂಜೆ ಮುಗಿಸಿ ಮತ್ತೆ ವಾಪಸ್ ಇಲ್ಲಿ ಕೂತ್ಕೊಂಡು ಜನರಿಗೆ ಸಿಗುದು ಇಲ್ಲ ಎಷ್ಟೋ ಜನ ವಿಷ್ಣು ತೀರ್ಥರು ಒಬ್ಬರು ಇದ್ದಾರೆ ಅಂದರೆ ಗೊತ್ತಿರಲಿಲ್ಲ ಅಂತೆ ಅವ್ರು ಯಾವಾಗ್ಲೂ ಅಂತರಂಗದ ಸಾಧಕರು ಯಾವಾಗ್ಲೂ ಸಾಧಕರು ಯಾರು ಇರ್ತಾರೋ ಅವ್ರು ಎಲ್ಲೂ ಪುಸ್ತಕದಲ್ಲಿ ಸಿಗೋಲ್ಲ ಅಥವಾ ಬೋರ್ಡಲ್ಲಿ ಬರಲ್ಲ ಅವ್ರ ಅಡ್ವರ್ಟೈಸ್ಮೆಂಟ್ ಇರಲ್ಲ ಅವರ ಬಗ್ಗೆ ಹೇಳಿ ಕೂಗ್ಲಿಕ್ಕೆ ಒಂದು ಶಿಷ್ಯ ವೃಂದ ಇರಲ್ಲ ಅದರಿಂದಾಗಿ ಅಂತವ್ರು ಯಾವತ್ತೂ ಗೊತ್ತಾಗಲ್ಲ ಆದ್ರೆ ಇವತ್ತಿಗೂ ಆ ವಿಷ್ಣು ತೀರ್ಥರು ತಪಸ್ಸು ಮಾಡಿದ ಜಾಗ ಅಂತ ಆ ಹಿಂಭಾಗದಲ್ಲಿ ಕುಮಾರ ಪರ್ವತ ಅಂತ ಇದೆ ಅಲ್ಲಿ ಸುಮಾರು ಏಳೆಂಟು ಪರ್ವತಗಳಿವೆ ಅದರಲ್ಲಿ ಒಂದು ಪರ್ವತ ಕುಮಾರ ಪರ್ವತ ಆ ಪರ್ವತದಲ್ಲಿ ಆ ಜಾಗದಲ್ಲಿ ಹೋಗಿ ಹಿಂದೆ ಹತ್ತಿತ್ತು ಈಗ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಕೆಲವೊ ಮಾಡಲ್ಲ ಕೂತ್ಕೊಳ್ಳಿಕ್ಕೆ ಹಿಂದೆ ಹಾಗೆ ಕೂತ್ರೆ ರಾತ್ರಿ ವೇದಗಳ ಧ್ವನಿ ಸಾಮಾನ್ಯ ಊರ್ನವರಿಗೆ ಕೇಳಿಸ್ತಿತ್ತಂತೆ ರಾತ್ರಿ ಜೋರಾಗಿ ವೇದ ಘೋಷ ಮಾಡಿದಂತಹ ಧ್ವನಿ ಬೆಟ್ಟದ ತುದಿಯಿಂದ ಊರ್ನವರಿಗೆ ಕೇಳಿಸ್ತಿತ್ತು ಅಂತ ಅಂದ್ರೆ ಆ ರೀತಿ ಒಂದು ಆ ಹೋಗಿ ಬರುವುದು ಅಂಬುದು ನಮ್ಮ ಅಜ್ಜ ಅಂದೆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಅಜ್ಜ ದಿ ಬೆಳಿಗ್ಗೆ ಒಂದು ಹದಿನಾರು ಹದಿನೇಳು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಶ್ರಾದ್ದ ಮುಗಿಸಿ ಮಧ್ಯಾಹ್ನ ಅಲ್ಲಿಂದ ಹೊರಟ್ರೆ ರಾತ್ರಿ ಆಗುವಾಗ ಹದಿನಾರು ಕಿಲೋಮೀಟರ್ ನಡ್ಕೊಂಡು ಬಂದ್ರಿ ಆವತ್ತಿನ ಪೌರವಿತೆ ಮುಗೀ ಇನ್ನು ಮತ್ತೆ ಇನ್ನೊಂದು ದಿವಸ ಇದೆ ಅದು ಮರು ದಿವಸವಿರುತ್ತೆ ಅಂತಿಲ್ಲ ಈಗಿನ ಹಾಗೆ ಡೈರಿ ಮೇಂಟೈನ್ ಮಾಡುದು ಯಾವ ದಿವಸ ಎಲ್ಲಿ ಮಿಸ್ ಆಗುದು ಅದಕ್ಕೆ ಇನ್ನೊಂದಾಗುದು ಇಲ್ಲೇ ಇಲ್ಲ ಅವ್ರಿಗೆ ನೆನಪಿರುತ್ತೆ ಅವ್ರು ಬಂದು ಕರೆದು ಹೋಗುದು ಅಲ್ಲ ಇವರಿಗೆ ಆಷಾಢ ಶುದ್ಧದ ಶನಿ ಇವರ ಮನೆಯಲ್ಲಿ ಶ್ರಾದ್ದ ತಲೆಯಲ್ಲಿರುತ್ತೆ ಅವರು ಆ ದಿನ ಆ ದಿನಕ್ಕೆ ಸೀದಲ್ಲಿಗೆ ಹೋದ್ರೆ ಅವತ್ತು ಶ್ರಾದ್ದಿರುತ್ತೆ ಅವ್ರ ವ್ಯವಸ್ಥೆ ಮಾಡ್ತಾರೆ ಒಂದು ಫೋನ್ ಇಲ್ಲ ಒಂದು ಲೆಟರ್ ಇಲ್ಲ ಒಂದು ಪೂರ್ವ ಸಿದ್ಧತೆ ಇಲ್ಲ ಅವ್ರು ಅವ್ರು ರೆಡಿ ಆಗಿರ್ತಾರೆ ಇವ್ರು ರೆಡಿಯಾಗಿ ಹೋಗ್ತಾರೆ ಅವತ್ ಮಾಡ್ತಾರೆ ಬರ್ತಾರೆ ಏನು ಟೆನ್ಷನ್ ಇರಲಿಲ್ಲ ಇವ್ರ ಹೊರತಾರೋ ಇದು ಇವ್ರು ಲೊಕೇಶನ್ ಕಳಿಸಿ ಒಂದು ಎರಡು ನಿಮಿಷ ಆದ ತಕ್ಷಣ ಹೋಗಿ ಎಲ್ಲಿದ್ದೀರಿ ಬಂದ್ರ ಎಲ್ಲಿದ್ದೀವಿ ಬಂದ ಇಲ್ಲ ಇದೇ ಇದ್ದೇವೆ ಇಲ್ಲೇ ಇದ್ದೇನೆ ಆ ಪಕ್ಕದ ಹೊಡೆ ಬಿಟ್ಟಿರುತ್ತವ್ ಅಷ್ಟು ತೊಡಿತಾ ಇರ್ತಾರೆ ಕೊನೆಗೆ ಅದು ಅಷ್ಟಾದ್ರೆ ಮತ್ತ ಇವರೇ ಹೊರಗೆ ಬಂದು ನೀವ್ ಒಂದ್ ಕಡೆ ನಿಂತ್ಕೊಂಡಿರಿ ನಾವೇ ಎಲ್ಲ ಪ್ರದಕ್ಷಿ ಮಾಡಿ ನೀವು ಎಲ್ಲಿ ಸಿಕ್ಕ್ರೆ ತಕೊಂಡ್ಬರ್ತೀವಿ ಕೊನೆಗೆ ಅಂದ್ರೆ ಈ ಸ್ಥಿತಿ ನಾವು ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ನಾಗರಿಕತೆ ಅಥವಾ ಯಂತ್ರದ ಅತಿಯಾದ ಬಳಕೆಯಿಂದ ನಮಗೆ ನಾವೇ ಅಪರಿಚಿತರಾಗುವಷ್ಟು ದಗ್ರಾಗುವಂತ ಸ್ಥಿತಿ ಬಂದು ಆದ್ರೆ ಅಷ್ಟು ದೂರದಿಂದ ದಿನ ನಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮುಗಿಸಿ ಪಾಠಗಳನ್ನು ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇದ್ದಂತಹ ಸ್ವಭಾವದವರು ಇ ಬಂಭಟ್ಟ ಇತ್ಯಭಿವದಂತಿ ಜನ ಅವರಿಗೆ ಬಿರುದು ಇತ್ತು ಭಟ್ಟ ಅಂತ ಒಂದು ಬಿರುದು ಅದು ಈಗ ಈಗ ಈ ಗುಲಾಮಗಿರಿಗೆ ಅಂತ ಕೊಡೋಲ್ವಾ ಹಂಗೆ ನೀವು ಆ ಸರ್ವನ್ನ ಶಬ್ದದ್ದು ಒಂದು ಸದ್ದಿ ಹಿನ್ನೆಲೆ ಒಮ್ಮೆ ಹುಡುಕಿ ಆಮೇಲೆ ನೀವು ಯಾರಿಗೂ ಹೇಳಲ್ಲ ಆ ಆದ್ರೆ ಇವತ್ತು ಅದನ್ನು ಹೇಳುವುದು ಒಂದು ದೊಡ್ಡ ದೊಡ್ಡಷ್ಟಕ್ಕೆ ಎಂತಾಗಿದೆ ಮೇಡಮು ಸರ್ರು ಇದೆಲ್ಲ ಈ ಶಬ್ದಗಳ ಒಂದು ಇತಿಹಾಸವನ್ನು ಸುಮ್ನೆ ಹುಡುಕಿ ಭಟ್ಟ ಅನ್ನೋದು ಒಂದು ಅವರಿಗೆ ಕೊಟ್ಟಂತಹ ಬಿರುದು ಅದು ಆ ಜಾಗದಲ್ಲಿ ಯಾರಿಗೆ ಕೊಡ್ತಾರೆ ಅಂದ್ರೆ ವಿಜ್ಞಾನ ಭಾರತ ಪುರಾಣ ಮಹಾರಹಸ್ಯಂ ಯಾರಿಗೆ ಮಹಾಭಾರತ ರಾಮಾಯಣ ಪುರಾಣ ವೇದೇತಿಹಾಸಗಳ ಸರಿಯಾದ ಪರಿಚಯ ಇರುತ್ತೋ ಅವರಿಗೆ ಅದು ಭಟ್ಟ ಅಂತ ಗೌರವದಿಂದ ಕರೆಯುವುದು ಈಗದು ಭಟ್ ಅಲ್ಲಿ ಪಾಕಿಸ್ತಾನದಲ್ಲೂ ಸಿಗ್ತಾರೆ ಭಾರತದಲ್ಲೂ ಸಿಗ್ತಾರೆ ಹಂಗಾಗುತ್ತೆ ಯಾರು ಭಟ್ ಅಂತ ಗೊತ್ತಾಗೋದೇನು ಅಂದ್ರೆ ಅವ್ರ ಪೂರ್ವದಲ್ಲಿ ಇದೇ ಬಿ ಎನ್ ಕಳೆಗಳಾಗಿ ತುಂಬಾ ಆ ಮಾನಸಿಕ ಬದಲಾವಣೆಯಿಂದಾಗಿ ಆ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ಅದರ ಮೂಲ ಏನಂತ ಅವರಿಗೆ ಗೊತ್ತಿಲ್ಲ ಅದು ಘಟ್ಟ ಅನ್ನೋ ಕಾಶ್ಮೀರ ಪಂಡಿತರ ಅನೇಕ ಮನೆತನಗಳು ಹೀಗೆ ಬದಲಾಗಿ ಅವರ ಭಟ್ಟತನವನ್ನು ಕಳ್ಕೊಂಡು ಭಟ್ಟಂಗಿಗಳಾಗಿ ಬಿಟ್ಟಿದ್ದಾರೆ ಕಷ್ಟ ಅದರ ಯೋಚನೆ ಮಾಡಿದರೆ ಗೋವಿಂದನ ಕಥೆಯನ್ನು ಹೇಳುವುದು ಅಂದ್ರೆ ಮೈ ಮರೆತು ಬಿಡ್ತಿದ್ರು ಕೇಳೋರು ಸಮೇತ ಕೂತವರಲ್ಲ ಆ ದೇವರ ಸನ್ನಿಧಾನದಲ್ಲಿ ನಿತ್ಯ ಶೇಷಾದಿ ದೇವತೆಗಳು ಬಂದು ಪೂಜೆಗೆ ಆರತಿಗೆ ಅಲ್ಲಿರುವ ಆ ಕಥೆಗಳನ್ನ ಕೇಳಲಿಕ್ಕೆ ಬರ್ತಾ ಇದ್ರು ಅವರೂ ಕೂಡ ಈ ನಡಿಲಾರದ ಮಾತುಕೆಗೆ ಕಥಾ ಪ್ರವಚನಕ್ಕೆ ಮೈಮೆರೆತ ಕೂತು ಕೇಳ್ತಿದ್ರು ಅಷ್ಟು ಖುಷಿ ಅವ್ರು ಹೇಳುದಂದ್ರು ಉಳಿದವರಿಗೆ ಕೇಳು ಹೀಗೆ ಶಾಸ್ತ್ರಾರ್ಥಗಳ ಚಿಂತನೆಯನ್ನು ಮಾಡಿಸಿ ಒಂದು ಯೋಚನೆ ಬಂತು ಅವರಿಗೆ ಅಂದ್ರೆ ಈ ಹಿಂದೆ ಆ ಈಗ ಹೇಳಿಲ್ಲ ನನ್ ಮುಂದೆ ಹೇಳ್ತಾರೆ ಅವರು ಆಗಲೇ ಐದಾರು ಮಕ್ಕಳನ್ನು ಕಳ್ಕೊಂಡಿದ್ರು ಪಡೆದ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಿದ್ರು ಕಳ್ಕೊಂಡಾಗ ಒಬ್ಬನಾದ್ರೂ ಪುತ್ ಅನ್ನುವ ನರಕದಿಂದ ಪಾರು ಮಾಡುವಂತಹ ಒಬ್ಬ ಮಗ ನನಗೆ ಬೇಕಲ್ವಾ ಅಷ್ಟೇ ಅಲ್ಲ ಅದು ಅಲ್ಲಿಯೇ ನರಕ ಅಲ್ಲ ಇಲ್ಲಿಯ ಭಗವಂತನ ಬಗೆಗಿನ ಕೆಡು ಮಾತುಗಳನ್ನ ಗುಣಗಳೇ ಇಲ್ಲ ಅನ್ನುವಂತಹ ವಿಚಿತ್ರವಾದ ಅವೈದಿಕ ವಾದಗಳನ್ನೆಲ್ಲ ನರಕದಂತೆ ಯೋಚಿಸಿ ಅದರನ್ನ ಪಾರು ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಅನಂತಾಸನದಲ್ಲಿ ಆ ಮಕ್ಕಳನ್ನೆಲ್ಲ ಕಳ್ಕೊಂಡ್ಮೇಲೆ ಸುಮಾರು ಹನ್ನೆರಡು ವರ್ಷ ಪ್ರತಿ ಗಂಡ ಹೆಂಡತಿ ಇಬ್ರು ಹೋಗಿ ಬರ್ತಾ ಬರ್ತಾ ಬರ್ತಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು ದೇವರಿಗೆ ಮೊದಲೇ ಅವರು ವಿಶೇಷ ಆಹಾರ ಸ್ವೀಕಾರ ಮಾಡುವುದಂತ ಇಲ್ವೇ ಇಲ್ಲ ಈ ಹನ್ನೆರಡು ವರ್ಷದಲ್ಲಿ ಮೊದಲೇ ಕೃಷರಾಗಿದ್ದವರು ಆ ವ್ರತಗಳನ್ನು ಮಾಡಿ ಇನ್ನು ಕೃಷರಾಗುತ್ತೆ ಯಾಕೆ ಅಂದ್ರೆ ಶುದ್ಧಿ ಇನ್ನು ಹೆಚ್ಚಾಗಬೇಕು ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇಟ್ಟು ಪ್ರಾರ್ಥಿಸಿದ್ರೆ ಮಾತ್ರ ಹೊಲಿಯವರು ದೇವರೇ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಬಿಡ್ಲಿಕ್ಕೆ ಸಿದ್ಧೇ ಇದ್ದೇನೆ ಅಂತ ಯಾವತ್ತು ಮನುಷ್ಯ ಮಾನಸಿಕವಾಗಿ ತಯಾರಾಗ್ತಾನೋ ಆಗ ದೇವ್ರು ಬರ್ತಾರೆ ನಮ್ದೇನಂದ್ರೆ ಈ ಕಡೆ ದೇವರು ಏನು ಆ ಮೇಲೆ ಪ್ರೀತಿ ಹ ನೆಂತ್ ಮೇಲೆ ಇಷ್ಟ ಅಕ್ಕಿ ಮೇಲೆ ಅದು ಬಿಡ್ಕಿಲ್ಲ ಇದು ಕೊಡ್ಲಿಕ್ಕಿಲ್ಲ ಇದನ್ ಬಿಟ್ಟರೆ ಅಲ್ಲ ಅಂತಾಗುತ್ತೆ ಬೈದಾದ್ರು ಹೆಂಟಿ ಒಂದು ಕಾಫಿ ಕೊಡ್ತಾಳೆ ನಾಳೆ ಅದು ಇಲ್ಲ ಅಂತ ಆಗಿಲ್ಲ ಕಾಡಿಗೆ ಹೋಗ್ಲಿ ಏನಿಲ್ಲ ಅಂತ ಕಷ್ಟ ಪಡ್ಬೇಕಾಗತ್ತೆ ಅಲ್ಲಿ ನಾನು ಯೋಚನೆ ಇಲ್ಲ ನಾವು ಎರಡು ದೋಣಿಗಳಲ್ಲಿ ಕಾಲಿಟ್ಟೇ ವೇದಾಂತವನ್ನ ಅಧ್ಯಾತ್ಮವನ್ನ ಅಭ್ಯಾಸ ಮಾಡುವುದಕ್ಕೆ ಮಹಾ ಪ್ರಯತ್ನ ನಡೆತಿರ್ತೇವೆ ಆದ್ರೆ ಅವರು ದೇವರನ್ನ ಹೊರತುಪಡಿಸಿ ಇನ್ಯಾರೂ ನನ್ನನ್ನ ಪೋಷಿಸ್ಲಿಕ್ಕೆ ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ಸರ್ವರೀತ್ಯ ಸಮರ್ಪಣೆ ಮಾಡಿದ್ರು ಗಂಡ ಹೆಂಡತಿ ಇಬ್ರು ಕೂಡ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂದ್ರೆ ಅವರ ಅತಿಯಾದ ಆ ವ್ರತ ಪ್ರೀತಿ ಶ್ರದ್ಧೆ ಇತ್ಯಾದಿಗಳನ್ನ ಕಂಡು ಆ ಭಗವಂತನಿಗೆ ಖುಷಿಯಾಗಿ ಹೋಯಿತು ಖುಷಿಯಾಗಿ ಹೊಯ್ತು ಒಂದು ದಿವಸ ಆ ಹನ್ನೆರಡು ವರ್ಷ ವ್ರತ ಒಂದು ಮುಗಿದ ಮೇಲೆ ಚಂದ್ರನ ಹಾಗೆ ಅತ್ಯಂತ ಒಂದು ದೇಹದಲ್ಲಿ ಆ ಬೆಳಕು ಕಾಣುವ ರೀತಿಯ ಲಕ್ಷಣವನ್ನ ಗರ್ಭಿಣಿಯಾದ ಸ್ಥಿತಿಯನ್ನು ಅವಳು ಹೊಂದಿದ್ದಾಳೆ ಒಂಬತ್ತು ತಿಂಗಳಾಗಿ ಆ ಮಗು ಹೆರುವ ಹೊತ್ತಿಗೆ ಪ್ರಾಣದೇವ ನೇರವಾಗಿ ಆ ಶರೀರವನ್ನ ಪ್ರವೇಶಿಸಿ ಒಬ್ಬ ರಾಜ ಸಮರ್ಥನಾದವಾರ ದುರ್ಬಲನಾದ ರಾಜನನ್ನ ಆ ಅರಮನೆಯಿಂದ ಹೊರ ತಾನು ಸಮರ್ಥವಾಗಿ ರಾಜ್ಯಭಾರ ನಡೆಸಿ ಅಲ್ಲಿರುವ ಎಲ್ಲರಿಗೂ ಕೂಡ ಸೌಖ್ಯವನ್ನು ಹೇಗೆ ಕೊಡ್ತಾನೋ ಹಾಗೆ ಆ ದೇಹದಿಂದ ಈಗಲೇ ಸಿದ್ಧವಾದ ಪಟ್ಟಣ ಅದು ಆ ಪಟ್ಟಣದಿಂದ ಅಲ್ಲಿಯ ಜೀವವನ್ನು ಹೊರ ಕಟ್ಟಿ ಅದಕ್ಕಿದ್ದದ್ದೇ ಅಷ್ಟೇ ಅನ್ಸುತ್ತೆ ಕೆಲವೊಮ್ಮೆ ಹಾಗೆ ಇರುತ್ತೆ ಅದು ತುಂಬಾ ನಾವು ಆಶ್ಚರ್ಯ ಪಡುವಂತದ್ದೇನಿಲ್ಲ ಇವತ್ತಿಗೂ ಹಾಗೆ ನಡೆಯುವಂತ ಪ್ರಸಂಗಗಳಿವೆ ಒಂದೇ ಆಕ್ಸಿಡೆಂಟ್ ಆಗಿ ಆ ಜೀವ ಹೋಗುವಾಗ ಇನ್ನೊಂದು ಕಡೆ ಒಂದು ಮಗು ಪ್ರಾಣ ಹೋದ ಸ್ಥಿತಿಯಲ್ಲಿದ್ರೆ ಆಕ್ಸಿಡೆಂಟ್ ಆದ ಮಗುವಿನ ಶರೀರಕ್ಕೆ ಹೋದ್ರೆ ಅವನಿಗೆ ಹಿಂದಿದ್ದು ಎಲ್ಲ ನೆನಪಿಡುತ್ತೆ ಯಾವಾಗ ಮಧ್ಯೆ ಗ್ಯಾಪ್ ಜಾಸ್ತಿ ಆಗುತ್ತೆ ಆವಾಗ ಮರ್ತು ಹೋಗುತ್ತೆ ಪ್ರಸೂತಿಕ ವಾಯುವಿನಿಂದ ಅದು ಮರ್ತು ಹೋಗುದು ಆದ್ರೆ ಪ್ರಾಣದೇವರಿಗೆ ಗರ್ಭವೇ ವಾಸವೇ ಇಲ್ಲ ಆದ್ರಿಂದಾಗಿ ಆ ಶರೀರದಲ್ಲಿ ಆ ಇದ್ದ ಜೀವವನ್ನ ಕಳಚಿ ತಾನು ಪ್ರವೇಶ ಮಾಡಿ ಅದ್ರೆ ಅತ್ಯಂತ ಲಕ್ಷಣ ಯುಕ್ತವಾದ ಶರೀರದಿಂದ ಕೂಡಿದ ದೇಹವಾಗಿತ್ತು ಅಲ್ಲಿ ಹುಡುಗ ಅಂದ್ರೆ ಆ ಮಗು ಹುಟ್ಟಿ ಬಂದಿದೆ ಹುಟ್ಟಿ ಬಂದು ಅಲ್ಲಿಯ ಹೊಟ್ಟುವ ಹೊತ್ತಿಗೆ ಇವರು ಅನಂತಾಸನದಲ್ಲಿ ಇದ್ದಾರೆ ಅನಂತಾಸನದಲ್ಲಿ ಪಾಠ ಇತ್ಯಾದಿಗಳನ್ನು ಮುಗಿಸಿ ವಾಪಸ್ ಬರುವಾಗ ಒಂದು ದಾರಿಯಲ್ಲಿ ಮದುವೆ ನಡೀತಾ ಇತ್ತಂತೆ ಆ ಮದುವೆ ನಡೆಯುವಾಗ ಅಲ್ಲಿ ಜೋರಾಗಿ ನಗಾರಿ ಬಡೀತಿದ್ರಂತೆ ಇನ್ನೊಂದು ಕಡೆ ದೇವಲೋಕದ ಇದ್ದಕ್ಕಿದ್ದಂತೆ ಮಳೆ ಇಲ್ಲ ಬಿಸಿ ಇದಿಲ್ಲ ಮಳೆ ಬರುವ ಲಕ್ಷಣ ಇಲ್ಲ ಆದರೆ ಅದು ಮಳೆ ಬರುವ ಕಾಲವೂ ಅಲ್ಲ ಇದ್ದಕ್ಕಿದ್ದಂತೆ ಮೋಡಗಳಲ್ಲಿ ಸೇರಿ ಗಿಡಿಗಿಡಿ ಗಿಡಿಗಿಡಿಗಿಂತ ಶಬ್ದ ಆಗಿ ಆಗಸದಲ್ಲಿ ದೇವದೊಂದು ಹುವಿಗಳು ಮೊಳಗಿದಂತಹ ಶಬ್ದವು ಅವರಿಗೆ ಕೇಳಿಸಿತು ಅದೇ ಹೊತ್ತಿಗೆ ಒಬ್ರು ಯಾರು ಅಲ್ಲಿಂದ ಓಡಿ ಬಂದು ಸುದ್ದಿ ಹೇಳಿದ್ರಂತೆ ನಿಮಗೆ ಒಂದು ಗಂಡು ಮಗುವಾಗಿದೆ ಆಗ ಅವ್ರು ಅನ್ಕೊಂಡ್ರಂತೆ ಜ್ಞಾನ ಪರೋಕ್ಷವನ್ನು ನಪ್ಪಿ ಅಪರೋ ಈ ಕಣ್ಣಿಗೆ ನೇರವಾಗಿ ಕಂಡಾಗ ಒಂದು ಸುಖ ಆಗುದಿದೆ ಕೆಲವೇ ಕೇಳಿಯೇ ಎಷ್ಟು ಸುಖ ಆಗುತ್ತೆ ಅಂದ್ರೆ ಇನ್ನು ಕಂಡ್ರೆ ಎಷ್ಟು ಸುಖ ಇರಬೇಕಾದ್ರೆ ದೇವರ ಬಗ್ಗೆ ನಮ್ಗೆ ಇಷ್ಟೊತ್ತು ಕೂತ್ಕೊಂಡು ಕೇಳಿದ್ರೇನೆ ಸಂತೋಷ ಆಗುತ್ತೆ ಇನ್ನು ಕಂಡ್ರೆ ನಮ್ಗೆ ಇನ್ನೇನು ಸಂತೋಷ ಆಗ್ಬೋದು ಹಾಗಾಗಿ ಈ ಚಿಂತನೆ ಮಾಡುವಾಗ ನಮ್ಗೆ ಆನಂದ ಆಗುವಾಗ ಅದು ಕೇವಲ ಇನ್ನು ಕೇಳಿದ್ದರ ಆನಂದ ಅಷ್ಟೇ ಆದ್ರೆ ನಿಜವಾಗಿ ಕಾಣಬೇಕಾದ ಅನುಭವದ ಅಡುವೆಯ ಮಾಡಿ ಅದಕ್ಕೆ ಕೂಡಿ ಇಂತ ದಾಸರು ಹೇಳ್ತಾರಲ್ಲ ಆ ಅನುಭವದ ದೃಷ್ಟಿಗೆ ಸಿಕ್ಕಿದಾಗ ಭಗವಂತನ ದರ್ಶನ ಅದಿನ್ನೆಷ್ಟು ರುಚಿಕರ ಅದಿನ್ನೆಷ್ಟು ಆಸಕ್ತಿಕರ ಅಂತ ಹೀಗೆ ಯೋಚಿಸಿ ಮನೆಗೆ ಬಂದಿದ್ದಾರೆ ತಂದೆಯಾದವನ್ನು ತಕ್ಷಣ ಮಾಡಬೇಕಿದ್ದ ಎಲ್ಲ ಕರ್ಮಗಳನ್ನ ಬಲ್ಲ ಅಪ್ಪ ಮಗುವಿಗೆ ಮೊದಲು ಮಾಡುವಂತದ್ದು ಜಾತಕ ಹೊಕ್ಕಳ ಬರಳಿಯನ್ನ ಕತ್ತರಿಸುವಾಗ ಆ ಸಮಯ ಆ ಹುಟ್ಟು ಯಾಕಂದ್ರೆ ಹೊಕ್ಕಳ ಬರಳಿ ಇರುವ ತನಕ ತಾಯಿಯಿಂದಲೇ ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ ಅದು ಹುಟ್ಟಲ್ಲ ಅದು ತಾಯಿಯ ಜೊತೆಗೆಯೇ ಇದ್ದು ಅಲ್ಲಿಂದಲೇ ಆಹಾರ ಪಡೆದು ಅಲ್ಲಿಂದೇ ಉಸಿರು ಪಡೆದು ಅಲ್ಲಿಯ ಸಂಬಂಧದಿಂದಲೇ ಇರುವಂಥದ್ದು ಹೊಕ್ಕಳ ಸಂಬಂಧ ಯಾವಾಗ ಕಳಚುತ್ತೋ ಆ ಕ್ಷಣ ಅನ್ನೋದು ಭೂಮಿಗೆ ಬಂತು ಅಂತ ಅರ್ಥ ಹೊರಗಿನ ಗಾಳಿಯನ್ನ ಉಸಿರು ತಗೊಳ್ಳುತ್ತದ ಮಗು ಅಳ್ಳಿಲ್ಲ ಅಂದ್ರೆ ಎಲ್ಲರೂ ಅಳ್ಳಿ ಶುರು ಮಾಡುತ್ತಾರೆ ಅತ್ತಿತ ನಗು ಶುರುವಾಗುತ್ತೆ ಅಂದ್ರೆ ಒಂದು ಜೀವನ ಅಳುವುದರಿಂದ ಅಳಿಸುವ ತನಕ ಇರುವಂತದ್ದೇ ಅದರ ಗ್ಯಾಪಿಂಗ್ ಜೀವನ ಅಳುತ್ತಾ ಶುರು ಮಾಡುತ್ತಾನೆ ಸತ್ತು ಉಳಿದವರನ್ನು ಅಳಿಸ್ತಾನೆ ಇದು ಇಷ್ಟು ಜೀವನ ಅಂತ ಆದ್ರೆ ಇಲ್ಲಿ ಆ ಮಗುವಿನಲ್ಲಿ ಅಳು ಇಳು ಇಲ್ಲ ಆನಂದವಾಗಿದೆ ಅಂದ್ರೆ ಅದು ಆಗ್ಲೇ ಇದು ಲೋಕೋತ್ತರವಾದ ಜೀವ ಅಂತ ಹಾಗಾಗಿ ತಂದೆ ತಕ್ಷಣವೇ ಜಾತಕರ್ಮವನ್ನ ಮಾಡಿ ಜ್ಞಾನವನ್ನ ಲೋಕಕ್ಕೆ ಕೊಡುವುದಕ್ಕಾಗಿ ಬಂದ ಅಸುದೇವ ಅಸುದೇವ ಅಂದ್ರೆ ಪ್ರಾಣ ನೋಡಿ ದೇವರ ಎಷ್ಟು ಚೆನ್ನಾಗಿ ಜೋಡಣೆ ಮಾಡಿ ಆ ಹೆಸರನ್ನು ಇಟ್ಟಿದ್ರೆ ವಾ ಅಸುದೇವ ಅಂದ್ರೆ ಜ್ಞಾನ ಅಂತರ್ಥವಾ ಗಟಿಗಂಧನ ಯೋಹೋ ಅಂತ ಧಾತು ಅರಿವಿಗಾಗಿ ಹುಟ್ಟಿ ಬಂದ ಪ್ರಾಣದೇವನಿಗೆ ವಾಸುದೇವ ಅನ್ನೋದು ಸರಿಯಾದ ಹೆಸರಾಯ್ತು ಇನ್ನು ವಾಸುದೇವನನ್ನ ತೋರಿಸುವ ಅಂತ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತಹ ವಾಸುದೇವ ಅಂತ ಹೆಸರಿಟ್ಟ ಮೇಲೆ ದೇವತೆಗಳೆಲ್ಲ ತುಂಬಾ ಸಂತೋ ಸಂತೋಷಪಟ್ಟಂತೆ ಈ ಹೆಸರು ಯೋಗ್ಯವಾದದ್ದು ಸರಿಯಾದದ್ದು ಅಂತ ಮಗುವಿಗೆ ಶೂರು ಬೆಳೆದ ನಂತರ ಹೊಟ್ಟೆ ತುಂಬಾ ಹಾಲು ಕೊಡಬೇಕಿತ್ತು ಮನೆಯಲ್ಲಿ ಅವರಿಗೆ ಹಾಲಿಗೂ ಗತಿ ಇಲ್ಲ ಊರ ಹಿರಿಯರು ತುಂಬಾ ಊರಿನ ಜನರೆಲ್ಲ ಬಂದು ನಮಸ್ಕಾರ ಮಾಡುತ್ತಾರೆ ಆದ್ರೆ ಅವ್ರಿಗೆ ವ್ಯಕ್ತಿಗತ ಆದ್ರೂ ನನಗೆ ಹಸು ಇಲ್ಲ ಅಂತ ಬೋರ್ಡ್ ಹಾಕಿ ನಿಮ್ಮ ಹಸು ದಾನಕ್ಕೆ ಇಂತಹ ಹುಣ್ಣಿ ಇದೆ ಹಸುದಾನ ಮಾಡಿ ಮೇವು ದಾನ ಮಾಡಿ ಅಂತವ್ರು ಯಾವತ್ತೂ ಯಾರತ್ರ ಕೇಳಿದವರಲ್ಲ ಆಶ್ಚರ್ಯ ಅಂದ್ರೆ ಒಬ್ಬ ವ್ಯಕ್ತಿ ತಾನೇ ಹುಡುಕಿಕೊಂಡು ಬಂದು ತೋಟಂತಿಲ್ಲ ಇರುವಂತಹ ನೋಡಿ ಮತ್ತೊಂದು ಹೆಸರು ತೋಟದ ಮನೆಯವರು ಆ ಊರಿನಲ್ಲಿ ತೋಟ ಅವರತ್ರ ಒಬ್ಬರ ಹತ್ರ ಇರುತ್ತೆ ದೊಡ್ಡ ತೋಟ ಇರುತ್ತೆ ಹಾಗೆ ಅವರ ಹೆಸರು ತೋಟಂತಿಲ್ಲ ಇರುವಂತ ಹಾಗೆ ಆ ತೋಟದ ಮನೆಯವರು ಈ ಮನೆಯಲ್ಲಿ ಮಗುವೊಂದು ಇದೆ ಅದಕ್ಕೆ ಹಾಲು ಬೇಕಿದೆ ಅಂತ ಯೋಚಿಸಿ ಆ ಮನೆಗೆ ಒಂದು ಹಸುವನ್ನು ದಾನ ಮಾಡಿ ಅದಕ್ಕೆ ಅದು ಎಷ್ಟು ವಿಚಿತ್ರವಾದ ಆ ಕೊಟ್ಟಿತು ಅಂದ್ರೆ ಮುಂದೆ ಆ ವ್ಯಕ್ತಿ ಹಸುವನ್ನು ಕೊಟ್ಟ ಮತ್ತೆ ಅದೇ ಮನೆಯಲ್ಲಿ ಮಗನಾಗಿ ಬಿಟ್ಟಿದ ಮೇಲೆ ಆಚಾರ್ಯರ ಶಿಷ್ಯನಾಗಿ ಮೋಕ್ಷದ ಫಲವನ್ನೇ ಪಡೆದಿರುವಂತ ದಾನ ಫಲದಿ ಪಾತ್ರ ಗುಣಾನುಕೂಲ್ಯ ಮಾಡಿದ ಒಳ್ಳೆಯ ದಾನ ಇದೆಯಲ್ವಾ ದಾನ ಒಳ್ಳೆಯದು ಅಂದ್ರೆ ಹೇಗೆ ತುಂಬಾ ವಿವರ ಕೊಡಬೇಕಾಗುತ್ತೆ ಅದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಅವ್ರು ನಮ್ಮನ್ನು ಯಾವಾಗ್ಲೂ ಕರೀತಾರೆ ಅದರಿಂದಾಗಿ ನಾವು ಅವರನ್ನು ಕರೆಯದೇ ಇದ್ರೆ ತಪ್ಪಾಗುತ್ತೆ ಅಂತ ನಾವು ಕರೆದುಕೊಡುದು ದಾನ ಅಲ್ಲ ಅದು ವ್ಯವಹಾರ ಅವರು ಮದುವೆಯಲ್ಲಿ ಇನ್ನೂರು ರೂಪಾಯಿ ಕೊಟ್ಟಿದ್ರು ಮೂವತ್ತು ವರ್ಷದ ಹಿಂದೆ ಅದ್ ಲೆಕ್ಕದಲ್ಲಿರುತ್ತೆ ಮನೆಯಲ್ಲಿ ಒಂದು ಚೀಟಿ ಇರುತ್ತೆ ಕೆಲವರ ಅವರ ಮಗಳು ಮನೆ ಮದ್ವೆ ಬರುತ್ತೆ ಬಂದಾಗ ಅವರು ರೂಪಾಯಿ ಕೊಟ್ಟಿದ್ದಾರೆ ಹೇಗೆ ಅದನ್ನ ಮಾಡಿ ತೀರಿಸ್ಬಿಡ್ಬೇಕು ಅಂತ ಮತ್ತೆ ಅದನ್ನ ಹಾಗೆ ಬರೆದಿಟ್ಕೊಂಡು ಕಾಟ್ ಹೊಡೆದ್ರೆ ಆ ನಮ್ಮ ತೀರಿತು ಅಂತ ಅದನ್ನ ವಾಪಸ್ ಕೊಟ್ಟು ಜಂಗ್ ಅದು ದಾನ ಅನ್ನ ಅಗತ್ಯ ಇದ್ದಾಗ ಅಗತ್ಯ ಇದ್ದ ವಸ್ತುವನ್ನೇ ಕೊಟ್ರೆ ಅದು ದಾನ ಆಗಿದೆ ಮತ್ತೊಂದು ದಾನದ ಮೂಲ ಏನು ಗೊತ್ತಾ ನನ್ನ ಸ್ವಂತ ದುಡಿಮೆಯಿಂದ ತಂದದ್ದು ಅತ್ತೆ ಸ್ವತ್ತನ್ನ ಅಡಿಯ ದಾನ ಮಾಡುವುದು ದಾನ ಅಲ್ಲ ಇನ್ನೊಬ್ಬರದ್ದನ್ನು ಇಲ್ಲಿ ದಾನ ಮಾಡುವುದನ್ನು ದಾನ ಅಂತ ಹೇಳಬೇಕು ನಾನು ಕಷ್ಟಪಟ್ಟು ದುಡಿದ ನನ್ನ ಅಭಿಮಾನ ಅದರಲ್ಲಿ ಇರ್ಬೇಕು ನಾನು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಅದರ ಬಗ್ಗೆ ಅಭಿಮಾನಿ ಇರಬೇಕು ಆ ಅಭಿಮಾನ ತ್ಯಾಗ ಮಾಡಿ ಅವರಿಗೆ ಆಗ ಅದು ದಾನ ಅಂಥ ದಾನ ಮತ್ತು ಯೋಚನೆ ಇದೆ ಕೆಲವೊಮ್ಮೆ ಅವರಿಗೆ ಪಾಪ ಎಂಥದ್ದು ಇಲ್ಲ ಕೊಡೋಣ ಅದು ದಾನ ಅಲ್ಲ ಸಹಾಯ ನೀವು ಯಾರಿಗಾದ್ರೂ ಕಷ್ಟದಲ್ಲಿದ್ದವರಿಗೆ ಕೊಡ್ತೀವಿ ಮಾಡಬೇಡಿ ಹೇಳಿದ್ದಲ್ಲ ನಾನು ಅದನ್ನು ದಾನ ಅನ್ನೋ ಹೆಸರಿಂದ ಆಗಲ್ಲ ನಾವು ಅನಾಥಾಶ್ರಮಕ್ಕೆ ಕೊಡ್ತೀವಿ ಇನ್ನೇನು ವೃದ್ಧಾಶ್ರಮಕ್ಕೆ ಕೊಡ್ತೀವಿ ಇನ್ನೇನು ಮನೆಯಲ್ಲಿ ಬಂದೆ ಎದುರುಗಡೆಗೆ ಭಿಕ್ಷೆ ಬೇಡಿದವರಿಗೆ ಕೊಡ್ತೀವಿ ಇದು ದಾನ ಅಲ್ಲ ಸಹಾಯ ದಾನ ಅಂದ್ರೆ ಈ ಕೆಲವರೂ ಇನ್ನು ಮಾತುಗಳು ಇರ್ತವೆ ಎಲ್ಲ ಉಂಟು ಅವ್ರ ಹತ್ರ ಅವ್ರಿಗೆ ಯಾಕೆ ಮತ್ತೆ ಕೊಡ್ಬೇಕು ಹಾಗಾಗಿ ನಾವು ಕೊಡ್ಬೇಕಾದ್ರೆ ಯೋಚಿಸ್ಬೇಕಾದದ್ದು ಅವ್ರ ಏನಿದೆ ಏನಿಲ್ಲ ಅಂದ್ರೆ ಹೊರಗಿನದ ವಸ್ತುಗಳು ಅವರಿಗೆ ತಿಳುವಳಿಕೆ ಇದೆಯೋ ಇದು ಅವರು ಎಷ್ಟು ಆ ವೈರಾಗ್ಯ ಯುಕ್ತರಾದ ಬದುಕನ್ನು ವಿರಕ್ತ ಬದುಕನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಜ್ಞಾನಿಗಳಾಗಿದ್ದಾರೆ ಅಂದ್ರೆ ಅವರಿಗೆ ನೀವು ಎಷ್ಟೇ ಕೊಟ್ಟರು ಕೂಡ ಅವ್ರ ಈಗಾಗಲೇ ಅಂತ ದೈದಾರ್ ಇದ್ರು ಕೂಡ ನೀವು ಕೊಟ್ಟದ್ದು ಅವರಿಗೆ ಅವ್ರ ಹತ್ರ ಯಾಕೆ ಕೊಡ್ಬೇಕು ನೀವೇ ಯೋಚಿಸ್ಬೇಕಾದ ಗಟ್ಟಿ ಇಲ್ಲ ಅವರು ತಿಳಿವಳಿಕೆ ಉಳ್ಳವರ ಭಗವಂತನ ನನ್ನೇ ಭಕ್ತರ ಅವರಿಗೆ ಒಳ್ಳೆಯ ವೈರಾಗ್ಯ ಇದೆಯಾ ಅವ್ರು ಏನಾದ್ರೂ ಮಾಡಲಿ ನಿಮ್ಗಾದ್ರು ಕೊಡೋದಂತೆ ಬೆಳೆದಾದ್ರೂ ಯೋಚನೆ ಮಾಡಿ ಕೊಡ್ಬೋದು ಬೇಡಬಹುದು ಜ್ಞಾನಿಗಳು ಅಲ್ಲೂ ನೂರು ಯೋಚನೆ ಮಾಡಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ಯೋಗ್ಯರಿಗೆ ಕೊಟ್ಟಾಗ ಅದು ಧ್ರುವಂ ಫಲಕೆ ಅದಕ್ಕೆ ಹೇಳಿದೆ ಪಾತ್ರ ಗುಣ ಅನುಕೂಲ ಪಾತ್ರರು ಅಂತಂದ್ರೆ ಯೋಗ್ಯರು ಜ್ಞಾನದಿಂದ ಯೋಗ್ಯರು ಭಕ್ತಿಯಿಂದ ಯೋಗ್ಯರು ಅಂತಾದಾಗ ಅಲ್ಲಿ ಅವರಲ್ಲಿ ಗುಣ ಇದೆ ಅಂತಾದಾಗ ನಾವು ಕೊಟ್ಟ ಮೇಲೆ ಒಂದ್ ವಾರ ಆದ್ಮೇಲೆ ನೆನಪಾಗುತ್ತೆ ಚೆನ್ನ ಕೊಡದೆ ಚೆನ್ನಾಗಿತ್ತು ಈಗ ಬೇಕಿತ್ತು ನಾನು ಇನ್ನೇನೋ ಒಂದ್ ಕಾರ್ಯಕರ್ ಬೇಕಾಗತ್ತೆ ದಾಬರಿ ಮನೇಲಿ ಎರಡು ಒಂದು ಕೊಟ್ಬಿಟ್ಟ ಆ ನನ್ ಮನೆಯಲ್ಲಿ ಯಾರೋ ಹಳಿಯರು ಬಂದ್ರು ನಮಗೊಂದು ದಾವಳಿದ್ರೆ ಕೊಡಿದ್ರು ಅಯ್ಯೋ ನೀವು ಈಗ ಕೇಳಿದ್ರನ್ನೇ ತಾನ ಆದ್ರೆ ಕೊಟ್ಬಿಟ್ಟೆ ನೀವು ಅವನು ಒಂದ್ ಎರಡು ವಾರ ಮಧ್ಯ ಕೇಳಿದ್ರೆ ನಾನ್ ನಿಂಗೆ ತೆಗ್ದಿರ್ತಿದ್ರು ಸುಮ್ನೆ ಅವ್ರಿಗೆ ಕೊಟ್ಟೆ ಅವ್ರಿಗೆ ಏನ್ ಮಾಡ್ತಾರೋ ಅದ್ ವೇಸ್ಟ್ ಮಾಡಿ ಇನ್ನು ಕೆಲವ್ರದ್ದು ಒಂದು ಕುತೂಹಲ ಕೊಟ್ಟಾದ್ಮೇಲೆ ನಾ ಕೊಟ್ಟದ್ ಉಪಯೋಗಕ್ಕೆ ಬರ್ತಿದ್ಯಾ ತಗೊಂಡಿದ್ದೀರಾ ಚೆನ್ನಾಗಿದ್ಯಾ ಅದನ್ನ ಯೂಸ್ ಮಾಡ್ತಿದ್ರೆ ಸುಮ್ನೆ ಮನೇಲಿ ಇಟ್ಬಿಡ್ತೀರಾ ಅಂತ ವಿಚಾರಣೆ ಬೇಡ ಅದು ನಾನು ಅಗತ್ಯ ಇಲ್ಲ ನಮ್ಗೆ ಹಾಗೆ ಒಂದು ದಾನ ಅಂತ ಬಂದಾಗ ಒಳ್ಳೆಯ ಕಾಲದಲ್ಲಿ ಕೊಡುವಂಥದ್ದು ಒಳ್ಳೆಯ ವ್ಯಕ್ತಿಗೆ ಕೊಡುವಂಥದ್ದು ಒಳ್ಳೆಯ ವಸ್ತುವನ್ನು ಕೊಡುವಂಥದ್ದು ನಮ್ಮನೇಲಿ ಕೆಲವೊಂದು ಸರ್ಪಿ ಈ ಕೋಣೆಗಳು ತುಂಬಿ ಬಿಟ್ಟಿರ್ತಾರೆ ಅದು ಎಕ್ಸ್ಟ್ರಾ ಆಯ್ತು ಅಂತ ಯಾರಿಗಾದ್ರೂ ಕೊಟ್ಟು ಬಿಡೋಣ ಅಂತ ಪಾಪ ಸಾಯಿಲಿ ಅಂತ ಕೊಟ್ಟೆ ಅಂತ ಹಾಗೆ ಕೊಟ್ಟೆ ಏನು ಉಪಯೋಗ ಇದೆ ಯಾವುದೇ ವಸ್ತುವನ್ನು ನಮ್ಗೆ ಭಾರ ಆಯ್ತು ಅಂತ ಕೊಡುದಲ್ಲ ಈಗ ಹಸುವಿಗೆ ಗೋಗ್ರಾಸ ಕೊಡುವುದು ಅಂದ್ರೆ ಹಣ್ಣು ಕೊಡಬೇಕು ಅಂತ ನಾವು ಭಾರಿ ಆಪೇಕ್ಷೆ ಬರ್ತೇವೆ ಅದು ನಾವು ತಿನ್ಲಿಕ್ಕಾಗುದಿಲ್ಲ ಅಂತ ಆದ್ಮೇಲೆ ಕೊಡಬೇಕು ಹಾಕಿ ಕೊಡಬಾರದು ನಾವು ತಿನ್ಲಿಕ್ಕೆ ಯೋಗ್ಯವಾದದನ್ನೇ ದೇವರಿಗೂ ಕೊಡಬೇಕು ನಾವು ತಿನ್ಲಿಕ್ಕಾಗುವುದನ್ನೇ ಹಸುಗಳಿಗೂ ಕೊಡಬೇಕು ನಾವು ತಿನ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗುವಂತದ್ದನ್ನೇ ಒಬ್ಬ ವ್ಯಕ್ತಿಗೆ ಊಟ ಮಾಡಿ ಬ ಊಟಕ್ಕೆ ಹಾಕಿ ಬಳಸ್ಬೇಕು ಅದು ದೇವರಿಗೆ ಕೆಲವೊಂದ್ಸರ್ತಿ ಸಿಗಡಿಯಲ್ಲಿ ಕರಟಿ ಹೋಗಿರುತ್ತೆ ಅದು ಕೆಳಗಡೆ ಇದ್ದಿಲು ಮಧ್ಯದಲ್ಲಿ ಒಂದು ಗಂಜಿ ಮೇಲ್ಗಡೆ ಅಂತರಾಕ್ಷೇತರಿಂದ ಅದು ನಮ್ದಲ್ಲ ವಾಪಸದಲ್ಲಿ ಎಸೆಯುವುದು ನಮಗೆ ಮತ್ತೆ ಚೆನ್ನಾಗಿ ಕುಕ್ಕರ್ ಅಲ್ಲಿ ಬೇಯಿಸಿದ ಪದಾರ್ಥ ನಾವು ಊಟ ಮಾಡುದು ದೇವರಿಗೆ ಹಾಗೆ ನಮ್ಗೆ ಹೀಗೆಯಿಂದ ಮಾಡಿದರೆ ಅದು ಕಳ್ಳ ಅಂತಾರೆ ಯೋಗ ಸ್ತೇನೆಯೇವ ಸಹ ಅದನ್ನಾಗಿ ದೇವರಿಗೋಸ್ಕರ ನಾವು ಮಾಡುವಂತಹ ಯಜ್ಞವೋ ಕಾರ್ಯವೋ ದಾನವೋ ವಸ್ತುವು ಇದೆಲ್ಲವೂ ಕೂಡ ನಾವು ಹೇಗ್ ಬಳಸ್ತೇವೋ ಹಾಗೆ ಇನ್ನೊಬ್ಬರಿಗೆ ಕೊಡುವಂತೆ ಇರಬೇಕು ಅದು ಕಲಿಸತ್ತೇವೆ ಅಂತ ಆಚಾರ್ಯರ ತಂದೆಗೆ ಈ ಮಗುವಿನ ಆತೋಟಗಳಲ್ಲಿ ಸಮಯ ಹೋಗುತ್ತೆ ಗೊತ್ತಾಗ್ತಿರ್ಲಿಲ್ಲ ತುಂಬಾ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನೂ ಅದು ಮಾತಾಡಿಸ್ತಿತ್ತು ಎಲ್ಲರನ್ನೂ ನೋಡಿ ನಗುತ್ತಾ ಇತ್ತು ಮಗು ಹಾಗೇನೆ ಬಿಡಿ ಭಾಗವತದಲ್ಲಿ ಇಪ್ಪತ್ನಾಲ್ಕು ಗುರುಗಳನ್ನ ಹೇಳುವಾಗ ಅದರಲ್ಲಿ ಆ ಅವಧೂತ ಮಗು ಅನ್ನುವುದನ್ನ ನನಗೆ ಗುರು ಅಂತ ಹೇಳ್ತಾನೆ ಯಾಕೆಂದ್ರೆ ಅದರ ನಿಷ್ಕಲನಶ ಆದ ನಗುವೇ ಕಾರಣ ಅಂತ ಏನ್ ಕಂಡು ನಗ್ತಾ ಇರುತ್ತೆ ಈ ದೊಡ್ಡವರೇ ಆಮೇಲೆ ಮಗುವಿನ ತಲೆಹಾರ ಮಾಡುದು ಅವರು ಶತ್ರುಗಳು ಈ ಪಕ್ಕದ ಮನೆಯವರು ಒಳ್ಳೆಯವರೆಲ್ಲ ಇವ್ರು ಕೆಟ್ಟವರು ಅದರ ಚರ್ಮ ತಲೆ ದಪ್ಪ ಮಾಡಿ ಎಲ್ಲ ತಲೆಹಾರ ಆಡಿಬಿಡ್ತೇವೆ ನಾವು ದೊಡ್ಡವರು ಸೇರಿ ಮಗುವಿಗೆ ಎಲ್ಲವೂ ಹೊಸತು ಅಂತ ಗೊತ್ತಾದಾಗ ಅದನ್ನ ನಿರ್ಮಲವಾಗಿ ಸ್ವೀಕರಿಸುವ ಯೋಚನೆ ಇರುತ್ತೆ ಹಾಗೆ ಈ ಮಗುವಿನ ನಿರ್ಮಲವಾದ ನಗುವದರ ಎಲ್ಲ ಆಟೋಟಗಳು ಇಡೀ ಊರ್ನವರಿಗೆ ಕೃಷ್ಣನ ಬದುಕು ಹೇಗೆ ಅತ್ಯಂತ ರಂಜನೀಯವಾಗಿತ್ತು ಇಡೀ ಊರಿನವರಿಗೆ ಆ ಮಗುವನ್ನು ನೋಡಿ ಬರಬೇಕು ಅಂತ ಆಸಕ್ತಿ ಹುಟ್ಟಿತ್ತೋ ಹಾಗೆ ಈ ಮಗುವಿನ ಬಗ್ಗೆ ಅತ್ಯಂತ ಆಸಕ್ತಿ ಬೆಳೆಯಿತು ಆ ಉತ್ಸವಕ್ಕೆ ಗುರು ಈ ಅಲ್ಲಿಯ ಪ್ರಸಾದ ಅಲ್ವಾ ಆ ಮಗುವನ್ನು ಕರ್ಕೊಂಡು ಹೋಗಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂತು ಸುಮಾರು ಮೂರು ತಿಂಗಳ ಮಗು ಅನಂತಾಸನದಲ್ಲಿ ರಾತ್ರಿ ಉತ್ಸವ ಮುಗಿಯುವಾಗ ಸುಮಾರು ಹನ್ನೆರಡು ದಾಟತ್ತೆ ಈಗೆಲ್ಲ ಒಂಬತ್ತು ಅಷ್ಟೊತ್ತಿಗೆ ಮಾಡಿದ್ರೆ ಅಲ್ಲಿ ಆ ದೇವರು ದೀಪ ಇಡಿಯೋದು ಜಾಗಟ ಕೊನೆಗಾಲ ತಾಂತರಿಗಳು ಅಂತ ಒಬ್ರು ಇರ್ತಾರೋ ಎದುರುಗಡೆ ಎಲ್ಲ ಹಾಕಿ ಇಟ್ಬೇಕಾದ್ರು ಅವ್ರೇನ್ ಹಾಕ್ತೇನೆ ಇರ್ತಾರೆ ಉಳಿದವ್ರು ಯಾರು ಇರಲ್ಲ ಇದನ್ನ ನಾನು ಸ್ವತಃ ನೋಡಿ ಅನುಭವಿಸಿದ್ದಂತ ಹೇಳ್ತಾ ಇದ್ದೇನೆ ಅಷ್ಟೊತ್ತಿಗೆ ಯಾರು ಇಲ್ಲ ಅವರೆಲ್ಲ ಗಡದ್ದು ತಿನ್ ಅಲ್ಲಿ ಒಂದು ದೇವರು ಉತ್ಸವಕ್ಕೆ ಹೊರಡುದು ಪಲಹಾರ ಇರ್ತದೆ ಪಲಹಾರ ಮಾಡಿದ್ರು ಎಂಟು ಗಂಟೆ ಎಲ್ಲ ಕಳಿಸ್ಕೊಂಡ್ರು ಇಡೀ ಇವರೆಲ್ಲ ಸುತ್ತಿ ಉತ್ಸವ ಹೋಗಿಸಿ ದೇವರು ವಾಪಸ್ ಬರುವಾಗ ಇವ್ರೇನ್ ಹಾಕ್ತಾನ ಇನ್ನೊಬ್ಬ ಇದ್ರೆ ಅವ್ನು ಮಲಗಿರ್ತಾನೋ ಅವನನ್ನು ಎದ್ದಿಸಿ ಬೀಗ ಹಾಕಿಸಿಕೊಂಡು ವಾಪಸ್ ಹೋಗ್ಬೇಕು ಅಂದ್ರೆ ನಮ್ಗೆ ಉತ್ಸವ ಒಂದು ಎಷ್ಟು ದೊಡ್ಡ ಜೀವನದ ಭಾಗ್ಯ ಅಂತ ಕಲ್ಪನೆ ಇಲ್ಲ ಆದ್ರೆ ಆ ಕಾಲದಲ್ಲಿ ರಾತ್ರಿ ಇಡೀ ಜನ ಇರ್ತಿದ್ರು ನಾವು ಈ ಟಿವಿ ಅಥವಾ ಈ ನಮ್ಮ ಯಂತ್ರದ ಯುದ್ಧಗಳು ಬರುವ ಮುನ್ನವು ನಾವೆಲ್ಲ ವಾಪಸ್ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಕೃಷ್ಣನ ಉತ್ಸವ ಮುಗಿಸಿ ಬರುವಾಗ ಈಗ್ಲೂ ಒಂದು ಉಳಿದಿದೆ ಅದೇನು ಪರ್ಯಾಯದ ಸಂದರ್ಭದಲ್ಲಿ ಅದು ಹೊರಡಬೇಕಾದ್ದೇ ಬೆಳಿಗ್ಗೆ ಎರಡು ಗಂಟೆಗಾದಿಲ್ದಾಗ ಅಷ್ಟೊತ್ತಿಗೆ ಜನ ಇರ್ತಾರೆ ಇಲ್ಲಾಂದ್ರೆ ರಾತ್ರಿ ನಿಜೆ ಇಲ್ಲ ಹಿಂದಿನ ದಿವಸದ ಉತ್ಸವಗಳೆಲ್ಲ ಮುಗಿಯುವಾಗ ಹನ್ನೆರಡು ಗಂಟೆ ಆಮೇಲೆ ಒಂದು ಗಂಟೆ ಆಚೇತಿಯ ಜನರ ಮಧ್ಯದಲ್ಲಿ ತಿರುಗಿ ಜಾತ್ರೆ ಎಲ್ಲ ಮುಗಿಸಿ ಹೊರಗೆ ಬರುವಾಗ ಮತ್ತೆರಡು ಗಂಟೆ ಆಗಿರುತ್ತೆ ಮತ್ತೆ ಪಾಪಸ್ ಆಮೇಲೆ ಮಧ್ಯ ಸರೋದ್ರಲ್ಲಿ ಮುಳುಗಿ ಸ್ನಾನ ಮಾಡಿ ಅಲ್ಲೇ ಎಲ್ಲ ಬೆಳಗಿನ ದಿ ದರ್ಬಾರ್ ಕಾರ್ಯಕ್ರಮಗಳನ್ನ ಮುಗಿಸಿದ್ರೆ ಮಧ್ಯಾಹ್ನ ಕೃಷ್ಣನ ರಥೋತ್ಸವ ಮುಗಿಸಿ ವಾಪಸ್ ಬಂದ್ಮೇಲೆ ನನಗೆ ಬರು ಹೀಗೆ ಒಂದ್ಸತಿ ಬಂದ್ರೆ ಅಲ್ಲೇ ರಾತ್ರಿ ವಾಪಸ್ ಬರುದು ಅಂತಿದ್ರೆ ಮಧ್ಯದಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗುದು ಇನ್ನೇನಾದ್ರೂ ಕೆಲವೊಮ್ಮೆ ಬರ್ಬೇಕಾಗ್ತಿತ್ತೆ ಯಾಕಂದ್ರೆ ಹಸುಗಳಿದ್ರೆ ಕರೆಯದೆ ಬಿಡ್ಲಿಕ್ಕಿಲ್ಲ ಮೇವು ಹಾಕದೆ ಬಿಡ್ಲಿಕ್ಕಿಲ್ಲ ಆಗ ಬಂದು ಹೋಗ್ಬೇಕಾಗ್ತಿತ್ತು ಅಂತಹ ಒಂದು ಉತ್ಸವದ ದಿನ ನಡಿಲಾಯರು ಅವರ ಹೆಂಡತಿ ಮಗು ಮತ್ತೆ ಅವರ ಪರಿಹಾರದ ಇನ್ನು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ದಾರಿಯನ್ನು ಬರುವಾಗ ನೀವು ಇವತ್ತು ಕಾಜಕದ ಮತ್ತು ಉಡುಪಿಯ ಮಧ್ಯ ಭಾಗದಲ್ಲಿ ಈ ಹೈವೇಲಲ್ಲ ಇನ್ನೊಂದು ದಾರಿ ಇದೆ ಅಲೆ ದಾರಿಯಲ್ಲಿ ಒಳಗಿನಿಂದ ಬರುವ ಕಲ್ಮಂಜೆ ಅಂತ ಒಂದು ಜಾಗ ಇದೆ ಅದರ ಹತ್ತಿರದಲ್ಲಿ ಒಂದು ಸ್ಥಳ ಇದೆ ಇವತ್ತಿಗೂ ಅಲ್ಲಿ ಆ ಸ್ಥಳದ ಹೆಸರು ಮಾಡ್ತೇನೆ ನಾನು ಆ ಅದು ಆಚಾರ್ಯರು ಆ ದಾರಿಯಲ್ಲಿ ಬರುವಾಗ ಸುಮಾರು ಎರಡೂವರೆ ಗಂಟೆ ಎರಡು ಗಂಟೆ ಅದು ಈ ಮಧ್ಯ ರಾತ್ರಿ ಸುಮಾರು ಹನ್ನೊಂದುವರೆಯಿಂದ ಮೂರುವರೆ ತನಕ ಮನುಷ್ಯ ಓಡಾಡಬಾರದು ಅದು ಈ ರಕ್ಷೋಗಣಗಳಿಗೆ ಭೂತಗಳಿಗೆ ಪ್ರೇತಗಳಿಗೆ ಪಿಶಾಕಿಗಳಿಗೆ ಇಂದ ನಿಮೀಸಲಾದ ಸಮಯ ಅವ್ರ ಐ ಅವುಗಳ ಓಡಾಟದ ಸಮಯ ಆಗ ನಮ್ಮಲ್ಲಿ ಈಗ ಮನುಷ್ಯರು ಅದೇ ಒತ್ತಿ ಓಡಾಡ್ತಿರ್ತಾರೆ ಅದು ಸ್ವಲ್ಪ ವೇಷ ತೊಡಗಿಸಿಕೊಂಡು ಬಂತ ಹಾಗೆ ಆದ್ರೆ ಆ ಕಾಲದಲ್ಲಿ ಹಾಗೆ ಬಂದಾಗ ಮಧ್ಯದಲ್ಲಿ ಒಂದು ಭೂತ ಇದ್ದಕ್ಕಿದ್ದಂತೆ ಅದೇ ಗುಂಪಿನಲ್ಲಿ ಒಬ್ಬನ ಶರೀರವನ್ನು ಪ್ರವೇಶಿಸಿ ನೆತ್ತರು ಕಾರುವಂತೆ ಮಾಡಿತ್ತು ನೆತ್ತರು ಕಾರುವಂತೆ ಮಾಡಿದಾಗ ಎಲ್ಲರೂ ಗಾಬರಿಯಾದ ಸಾಮಾನ್ಯವಾಗಿ ಅವುಗಳು ಏನ್ ಮಾಡ್ತಾರೆ ಅಂದ್ರೆ ಭೂತಗಳು ಅತ್ಯಂತ ದುರ್ಬಲರಾದ ಎಳೆ ವಯಸ್ಸಿನ ಶರೀರವನ್ನು ಪ್ರವೇಶ ಮಾಡಿತ್ತು ಅದಕ್ಕೆ ಬಹಳ ಬೇಗ ಅದರೊಳಗೆ ನುಗ್ಲಿಕ್ ಆಗುತ್ತೆ ಹಾಗೆ ಒಬ್ಬ ಹೇಳಿದ ಅಯ್ಯೋ ಇಷ್ಟು ಜನರಲ್ಲಿ ಮಗುವಿಗೆ ಏನು ಮಾಡದೆ ಯಾರೋ ಒಬ್ಬನನ್ನು ಹಿಡ್ಕೊಂಡ್ ಬಿಟ್ಟಿದೆಯಲ್ವಾ ಅಂತ ಅವನು ಆತಂಕ ವ್ಯಕ್ತಪಡಿಸಿದ ಮಗುವಿಗೆ ಏನಾಗಲಿಲ್ಲ ಆಶ್ಚರ್ಯ ಅಂತ ಆಗ ತಕ್ಷಣ ಹೆತ್ತರು ಬಾರಿದ ಮನುಷ್ಯನಲ್ಲೇ ಸೇರಿದ ಆ ಭೂತ ಹೇಳುತ್ತೆ ಇಡೀ ಜಗತ್ತನ್ನ ಕಾಪಾಡುವ ಮಗುವೊಂದು ನಿಮ್ಮ ಮಡಿಲಲ್ಲಿ ಇರುವುದ್ರಿಂದ ನೀವೆಲ್ಲರೂ ಬಚವಾಗಿದ್ದೀರಿ ಇಲ್ಲಾನು ನಿಮ್ ಇಷ್ಟು ಜನರನ್ನು ನನ್ನ ಸ್ವಾಗತ ಕೊಡ್ತಿದ್ದೆ ಯಾಕೆಂದ್ರೆ ಇದು ನನ್ನ ಕಾಲ ನನ್ನ ಸಮಯಕ್ಕೆ ನೀವು ಎಷ್ಟು ಬಲಿಷ್ಠರಾಗಿದ್ರು ನಿಮ್ಮ ಎಲ್ಲ ಬಲವನ್ನು ನುಂಗುವ ಶಕ್ತಿ ನನಗೆ ಈ ಕಾಲದಲ್ಲಿ ಇದೆ ಆದ್ರೆ ನೀವೆಲ್ಲ ಬದುಕಿ ಉಳಿದದ್ದು ಈ ಮಗುವಿನ ನೆರವಿನಿಂದ ಅಂತ ಆ ಭೂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತೆ ಆ ಜಾಗದಲ್ಲಿ ಇವತ್ತಿಗೂ ಅದೇನೋ ಭೂತದ ಕೊಟ್ಟೆ ಅಂತ ಇರಲಿ ಆ ಜಾಗದಲ್ಲಿ ಇವತ್ತಿಗೂ ಭೂತ ಬಿಡಿಸುವ ಕಾರ್ಯ ಮಾಡುತ್ತಾರೆ ಅಲ್ಲಿ ಬಂದು ನಮಸ್ಕಾರ ಮಾಡಿ ಏನೋ ಸೇವೆ ಕೊಟ್ಟರೆ ಹಿಡಿದಿದ್ರೆ ಹಿಡಿಯತ್ತೆ ಅವ್ರಿಗೆ ಗೊತ್ತಾಗುತ್ತೆ ಅದು ಭೂತ ಹಿಡ್ದ ಅದರ ವರ್ತನೆಗಳೇ ಬೇರೆ ಇರುತ್ತೆ ಆ ಭೂತವನ್ನು ಬಿಡಿಸುವ ಸ್ಥಳವಾಗಿ ಇವತ್ತಿಗೂ ಆಚಾರ್ಯರ ಅಲ್ಲಿ ನೆಲೆ ನಿಂತ ಒಂದು ಸಾಕ್ಷಿ ನನಗೆ ಸಿಗುತ್ತೆ ಹೀಗೆ ಅವರು ಅವತ್ತು ರಾತ್ರಿ ವಾಪಸ್ ಮನೆಗೆ ಬಂದಿದ್ದಾರೆ ಮಗುವಿನ ಜೊತೆಗೆ ಯಾವಾಗ್ಲೂ ತಾಯಿ ಮನೆಯ ಹಸುವಿನ ಒಂದು ಆರೈಕೆ ಬಿಟ್ರೆ ಉಳಿದಿದ್ದೆಲ್ಲ ಮಗುವಿನ ಜೊತೆಗೆ ನಿದ್ದೆ ಅವರು ಮಗು ಮಾಡಿದಾಗ ನಾವು ನಿದ್ದೆ ಮಾಡ್ಬೇಕು ಅದು ಬಿಟ್ರೆ ಬೇರೆ ಸಮಯದಲ್ಲಿ ನಿದ್ದೆ ಇಲ್ಲ ಆದ್ರೆ ಈ ಮಗುವಿನದ್ದು ಅಷ್ಟೆಲ್ಲ ಕಿರಿಕಿರಿ ಕಟ್ಟ ಕಿತಾಪತಿಗಳಲ್ಲಿ ಯಾವ ಇರಲಿಲ್ಲ ಆದ್ರೆ ಆ ಆಟದ ಓಟದ ಕ್ರಿಯೆಯಲ್ಲೇ ಅವಳು ಇಡೀ ದಿನ ಕಳೆದು ಹೋಗಿತ್ತು ವಲ್ಲದ ಮನಸ್ಸಿನಿಂದ ಒಂದು ದಿವಸ ಅನಿವಾರ್ಯವಾಗಿ ಹಿಂದೆ ಎಲ್ಲ ಹೇಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಊರಿನಲ್ಲಿ ಅಹ್ ಇದೆ ಅಂದ್ರೆ ಒಂದು ಹತ್ತು ದಿವಸಕ್ಕಿಂತ ಪೂರ್ವದಲ್ಲೇ ಆ ಪರಿಸರದ ಹತ್ತಾರು ಹದಿನಾರು ಮನೆಗಳ ಎಲ್ಲ ಜನ ನಿಮ್ಮ ಮನೆಯಲ್ಲಿ ಸೇರ್ತಾರೆ ಸೇರಿ ಅಕ್ಕಿ ಶುದ್ಧಿ ಮಾಡುದು ನೆಲ ಸಾರಿಸಿ ತೋರಣಗಳನ್ನೆಲ್ಲ ಕಟ್ಟಿ ತಯಾರು ಮಾಡುದು ಮದುವೆಗೆ ಏನೆಲ್ಲ ಸಿದ್ಧತೆ ಬೇಕು ಯಾವುದು ಅಂಗಡಿಯಿಂದ ತರುವ ಕಾರ್ಯಕ್ರಮ ಇಲ್ಲ ಯಾವುದೋ ಸ್ಟೋರಿಗೆ ಒಂದು ಬಿಲ್ ಕಳಿಸಿ ಕಳಿಸ್ಬಿಡಿ ಮನೆಗೆ ಅಂತ ಹೇಳುವ ಕಾರ್ಯಕ್ರಮ ಇಲ್ಲ ಪ್ರತಿಯೊಂದು ನೀವು ಯಾವ್ದು ಇವತ್ತು ಅಂದ್ರೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತೀವಿ ಏನ್ ಅನ್ಕೋತಿರೋ ಅಷ್ಟನ್ನು ಕೂಡ ಮನೆಯಲ್ಲೇ ತಯಾರು ಮಾಡಿ ಸಿದ್ಧಗೊಳಿಸಿ ಅದು ಹೇಗೆ ಅಂದ್ರೆ ಈಗ ಇವ್ರ ಮನೆಯಲ್ಲಿ ಈ ತಿಂಗಳಲ್ಲಾದ್ರೆ ಪಕ್ಕದ ಮನೆಯಲ್ಲಿ ಆದ್ರೆ ಇವರೆಲ್ಲ ತಲೆಗೆ ಹೋಗ್ತಾರೆ ಬರೀ ನಾಲ್ಕು ದಿವಸ ಗಬ್ಬೆ ಬಿಸಿ ಬರುದಲ್ಲ ವಾಪಸು ಆ ಮನೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಶುರುವಾಗುವ ಮನೆ ಹೇಗೆ ಒಪ್ಪ ಓರಣಿತ್ತು ಮದುವೆ ಮುಗಿದ ಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಚಪ್ಪರೆ ಎಲ್ಲ ತೆಗೆದು ಅದನ್ನು ಮತ್ತೆ ಮಡಚಿಟ್ಟು ವಾಪಸ್ ಮನೆಯ ಪಾತ್ರೆಗಳೆಲ್ಲ ಎಲ್ಲೆಲ್ಲೂ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗೋದು ಏನಿಲ್ಲ ಅಂತ ಗೊತ್ತಾಗ ಗೊತ್ತಾಗದ ಸ್ಥಿತಿಯಲ್ಲಿ ಇದ್ದಾಗದನ್ನೆಲ್ಲ ತೊಳೆದು ಮತ್ತೆ ಮೊದಲಿನ ಸ್ಥಾನಕ್ಕೆ ಸೇರಿಸಿದ ಮೇಲೆ ಅವತ್ತವರ ಕಾರ್ಯಕ್ರಮ ಮುಗೀತು ಒಂದು ಖರ್ಚಿಲ್ಲ ಈಗ ಒಂದು ಯಾರು ಬರ್ಲಿಲ್ಲ ಬರ್ತಾರೆ ವ್ಯವಸ್ಥಾಪಕರು ಯಾರು ಪ್ರಶ್ನೆ ಇಲ್ಲ ಇವೆಂಟ್ ಮ್ಯಾನೇಜರ್ ಅನ್ನೋ ಕಲ್ಪನೆ ಇಲ್ಲ ಎಲ್ಲ ಇವರೇ ನನ್ನೇ ನಾವು ನಾವೇ ಪರಸ್ಪರ ಸಹಾಯ ಮಾಡಬೇಕು ಇದು ಕೇವಲ ಒಂದು ಹತ್ತು ಜನದ ಕಾರ್ಯಕ್ರಮ ಅಲ್ಲರಿ ಒಂದು ಉತ್ಸವ ನಡೆಯುತ್ತದ್ದು ಅಂತ ಐವತ್ತು ಜನ ಸೇರ್ತಾರೆ ಅಂದ್ರು ಆ ಉತ್ಸವಕ್ಕೆ ಊರ್ನವರೇ ಸೇರಿಸಿ ಅಷ್ಟು ದೊಡ್ಡ ಚಪ್ಪರ ಹಾಕ್ತಾರೆ ಅಷ್ಟು ಅಡಿಗೆಗೆ ಸಾಮಗ್ರಿಗಳನ್ನು ಒದಗಿಸ್ತಾರೆ ಇವಾಗ್ಲೂ ಅದೆಲ್ಲ ಹುದೇ ಹೊರೆ ಕಾಣಿಗೆ ಬರುವುದು ಹೊಂದಿದೆ ಆ ಹೊರಕಾಣಿಕೆ ಬಂದ್ರೆ ಆ ಇಡೀ ಅಷ್ಟು ಜನರ ಉತ್ಸವಕ್ಕೆ ಬೇಕಿರುವ ತರಕಾರಿ ಧಾನ್ಯ ಮಸಾಲೆ ಪದಾರ್ಥಗಳು ಉಪ್ಪು ತುಪ್ಪ ಬೆಣ್ಣೆ ಅಥವಾ ತೆಂಗಿನಕಾಯಿ ಇಷ್ಟು ಕೂಡ ತಂದ ಹಾಕ್ತಾರೆ ಸ್ವತಃ ಅವರೇ ಸೇರಿಕೊಂಡು ಆ ದೇವಸ್ಥಾನದ ಜೀರ್ಣದ ಕಾರ್ಯ ಆಗಿ ಉದ್ಧಾರ ಮಾಡುವಂತಹದ್ದಿದ್ರೆ ಊರ್ನವರೇ ಸೇರಿ ದೇವಸ್ಥಾನ ಕಟ್ಟಿಬಿಡ್ತಾರೆ ಕಟ್ಟಿದ ಮೇಲೆ ಅವತ್ತು ಬ್ರಹಸ್ಮ ಮಾಡಿ ಆ ವರ್ಷದ ಏನ್ ಕಾರ್ಯಕ್ರಮ ಇತ್ತು ಅದಕ್ಕೆ ಸಂಬಂಧಪಟ್ಟವ್ರಲ್ಲಿ ಊರವರೆಗೆ ಆಗ ಖರ್ಚಿನ ಬಾಪ್ತೇ ಇಲ್ಲ ಶ್ರಮ ಮನಸು ಮನಸ್ಸು ತನು ಮನ ಧನ ಅನ್ನೋದು ಎಲ್ಲೋ ದೇವರಿಗೆ ಆ ಗರ್ಭಗುಡಿಯಲ್ಲಿ ಆ ಮಧ್ಯದ ಪೀಠಕ್ಕೆ ಹಾಕಲಿಕ್ಕೆ ಮುತ್ತು ರತ್ನ ಬಂಗಾರ ಬೆಳ್ಳಿ ಇಂತೊಂದಿಷ್ಟು ಬೇಕು ಅದಕ್ಕೋಸ್ಕರ ಮಾತ್ರ ಯಾರತ್ರನೋ ಹೋಗಿ ಕೇಳಿ ತರಬೇಕಾದ ಪ್ರಸಂಗ ಬಿಟ್ರೆ ಅದು ಮನೆಯಲ್ಲೇ ಇದ್ದದ್ರಲ್ಲೂ ಒಂದು ತುಂಡು ಮಾಡಿ ಕೊಡುವುದು ಎತ್ತಿತ್ತು ಸಾಗಡುವಿಟ್ಕೊಂಡು ಇರ್ತದೆ ಯಾವ್ದು ಅದವ್ರಿಗೆ ಯಾವತ್ತೂ ಆಭರಣ ನಮ್ದದ್ ಕಂಡ್ರೆ ಕನಗಿ ಏನಾದ್ರೂ ಮಾಡೋಣ ಅನ್ಸುತ್ತೆ ಅವ್ರು ಅದನ್ನ ಯೋಚನೆ ಮಾಡುದು ಊರಲ್ಲಿ ಏನಾದ್ರು ಒಂದು ಪ್ರತಿಷ್ಠೆ ಆಗದಾದ್ರೆ ಬೇಕು ಅಂತ ಅದಕ್ಕೆ ತಂದು ಹಾಕಿದ್ರೆ ಮುಗಿದು ಹೋಯ್ತು ಉತ್ಸವದ ಸಂದರ್ಭದಲ್ಲಿ ಒಂದು ಮದುವೆಯ ಸಂದರ್ಭದಲ್ಲಿ ಅಂದ್ರೆ ಅವರೆಲ್ಲ ಬಂದು ನಮ್ಗೆ ಸಹಾಯ ಮಾಡ್ತಾನೆ ನಾವು ಹೋಗ್ಬೇಕು ಹೋಗದೆ ಇದ್ರೆ ತಪ್ಪಾಗುತ್ತೆ ಅಂತ ಮಗುವನ್ನ ಅಕ್ಕನ ಕೈಯಲ್ಲಿ ಬಿಟ್ಟು ಒಬ್ಳು ದೊಡ್ಡ ಒಳಿತು ನಾನು ಅದನ್ನಾಗ ಹೇಳಿದ್ ಮಾರ್ತೆ ಕಲ್ಯಾಣಿ ದೇವಿ ಅಂತ ಒಬ್ಬಳು ಹಿರಿಯ ಅಕ್ಕೈದು ಅದ್ರ ಮಧ್ಯದ್ದೆಲ್ಲ ಹೋಗಿದೆ ಆ ಮಗುವಿ ಮಗುವನ್ನು ನೋಡ್ಕೊಳ್ಳಿಕ್ಕೆ ತಾಯಿಯ ಕೈಗೆ ಕೊಟ್ಟು ಅಂದ್ರೆ ಅಕ್ಕನ ಕೈಗೆ ಕೊಟ್ಟು ತಾಯಿ ಹೋಗಿದ್ದಾನೆ ಅಲ್ಲೆಲ್ಲ ಅವ್ರಿಗೆ ಅದೇ ಯೋಚನೆ ಸಾರಿಸುವಾಗ ಗುಡಿಸುವಾಗ ಚೀನ್ ಮಾಡುವಾಗ ಏನ್ ಮಾಡುವಾಗಲೂ ಮಗು ಏನ್ ಮಾಡ್ತಿದೇವ ಏನೋ ಅಳ್ತಾ ಇದೇನೋ ಅದು ಯಾಕೆಂದ್ರೆ ಮಕ್ಕಳು ಹಾಗೆ ಅಲ್ವಾ ನಾವು ಆಯ್ತು ಅದನ್ನ ಮಲಗಿತು ಅಂತ ಮತ್ತೆ ಹಾಲು ಗುಡಿಸ್ಬೇಕು ಈ ಮಗು ಏನೋ ಗಲಾಟೆ ಮಾಡಿ ಅವಳನ್ನ ಪಾಪ ಹುರಿದು ಮುಕ್ಕಿರುತ್ತೆ ಅಂತ ಯೋಚಿಸಿ ಗಡಿಗಿಡಿಯಲ್ಲಿ ಓಡಿ ಬಂದ್ವಿ ಮಗು ತಾನು ಮಲಗಿದೆ ಅಷ್ಟೇ ಆಯ್ತು ಅವಳಿಗೆ ಏನಾಯ್ತು ಏನಾಗಿತ್ತು ಅಂದ್ರೆ ಈ ತಾಯಿ ಆಚೆ ಸ್ವಲ್ಪ ಹೊತ್ತಿಗೆ ಮಗು ಅಳ್ಳಿ ಶುರು ಮಾಡು ಅಪ್ಪ ಅದು ತರ್ತಾರೆ ಇದು ತರ್ತಾರೆ ಅಂತ ಮುದ್ದು ಮುದ್ದು ಮಾತಾಡ್ತಾ ಅದನ್ನೇ ಆಡಿಸುದು ತೋಟ ಕರ್ಕೊಂಡು ಹೋಗುದು ಎಲ್ಲಾ ಹಳೇದಾಗೋಗಿತ್ತು ಆ ಮದುವಿಗೆ ಹೇಗೆ ನಿನ್ನೆ ತೋರಿಸಿದ್ ಇವತ್ತು ತೋರಿಸಿದ್ರೆ ನೋಡ್ತಿರ್ಲಿಲ್ಲ ಇವತ್ತು ಅದು ನೋಡಿದ್ರು ಜೋರಳು ಯಾಕೆಂದ್ರೆ ಅದು ನಿನ್ನೆ ತೋರಿಸಿದ್ದು ಅಂತ ಅದು ಮುಂದೆ ಇವು ಬರುತ್ತೆ ಮತ್ತೆ ತಂದೆ ಹತ್ರ ಮಾತಾಡುವಾಗ ಈ ಮಾತು ಬರುತ್ತೆ ಒಂದು ಸಲ ನೋಡಿದ್ಮೇಲೆ ಮುಗಿಯಿತು ಎಲ್ಲ ಈ ಕಂಡಲ್ ಆಗಿ ಬಿಟ್ಲು ಅಕ್ಕ ಹಿಂಗಿ ನನ್ ಸಮಾಧಾನ ಎಲ್ಲದಕ್ಕೂ ಇದು ಹ್ಞೂ ಅಂತ ಅನ್ನೋದು ಬಿಟ್ಟು ಅಳ್ಲಿಕ್ಕೆ ಶುರು ಮಾಡುತ್ತಲ್ಲ ಅಂತ ಕೊನೆಗೆ ಅಡಿಲಿಕ್ಕಾದ್ರೆ ಮನೆಯಲ್ಲಿ ಆ ಹಸುವಿಗೆ ಬೇಯಿಸಲಿಕ್ಕೆ ಬೇಯಿಸಿ ಇಟ್ಟಿದ್ದ ಹುರುಳಿ ಹುರುಳಿ ಕಾಳು ಅಂತ ಸಿಗುತ್ತೆ ಅದು ಈ ಆ ಗದ್ದೆಯಲ್ಲಿ ಎತ್ತುಗಳಿಗೆ ಅಥವಾ ಕುದುರೆಗಳಿಗೆ ಕಾಲಿನಲ್ಲಿ ಬಲ ಬರಲಿಕ್ಕೋಸ್ಕರ ತುಂಬಾ ಉಷ್ಣವಾದ ಪದಾರ್ಥ ಅದು ನೀವು ಒಂದು ಹಿಡಿ ತಿಂದ್ರೆ ಹೊಟ್ಟೆ ಎಲ್ಲ ಉಬ್ಬರ ಬಂದ ಹಾಗಾಗುತ್ತೆ ಅಂತ ಪದಾರ್ಥ ಬೇಯಿಸಿ ಇಟ್ಟದ್ದನ್ನ ಎರಡು ಸೇರು ಪೂರ್ತಿ ಪಾತ್ರೆಯಲ್ಲಿ ಇದ್ದಿದ್ದನ್ನ ಒಂದು ಚೂರು ತೆನಿಸಿದ್ಬಿಟ್ಟು ಮಗುವಿಗೆ ಬಾಯಿ ಆಡ್ತಾ ಇದ್ರೆ ಸ್ವಲ್ಪ ಹಳು ನಿಲ್ಲಿಸುತ್ತೆ ಅಂತ ಅದು ಚೂರು ತಿನ್ನಿಸಿ ಕಚಕಚ ಅಂತ ಮಾಡುದು ಹಾಗೆ ಹೊಟ್ಟೆಗೋದ್ಮೇಲೆ ಮತ್ತೆ ಅಂತ ಬಾಯಿ ತೆಗಿತು ಸರಿ ಮತ್ತೆ ಮಗುವನ್ನು ಬಾಯಿ ಉಚ್ಚಿಸ್ಲಿಕ್ಕೆ ಮತ್ತೆ ತಿನ್ನಿಸಿದ್ರು ತಿನ್ನಿಸಿ ತಿನ್ನಿಸಿ ತಿನ್ನಿಸಿ ಇಡೀ ಆ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಅಷ್ಟೂರು ಇಡಿಯಂತ ತಿನ್ನಿಸಿ ಅವಳಿಗೆ ಯೋಚನೆ ಮಗು ಅಳು ಅಂತ ಆದ್ರೆ ಈ ಮಗು ತಿಂದಿದ್ದು ಎರಡು ಸೇರುತ್ತ ಅವ್ರಿಗೆ ಮುಗಿದ ಮೇಲೆ ಗೊತ್ತಾಗದ್ದು ಆದ್ರೆ ನಗತ ಆರಾಮಾಗಿ ಅಮ್ಮ ಅಕ್ಕನ ತೊಡೆಯಲ್ಲಿ ಇದ್ದದ ನೋಡಿ ತಂದೆ ತಾಯಿ ಮರಳಿ ಬಂದಾಗ ಗಾಬರಿಯಾಗಿ ಹೇಳ್ತಾರೆ ಏನ್ ಮಾಡದೆ ಅಂತ ಚೆನ್ನಾಗಿ ಬಹು ಬತ್ಸ ಅಂತ್ಯ ಸರಿ ಬೈದ್ಲಂತ ಇನ್ನಿಲ್ಲದಂತೆ ಬೈದ್ಲು ಅಂತ ಯಾಕೆಂದ್ರೆ ದೊಡ್ಡವರಿದ್ದೇನೆ ಅದನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ ಆಗಲ್ಲ ಬಹಳ ಕಷ್ಟ ಅದಕ್ಕೆ ಚೆನ್ನಾಗಿ ಶುಂಠಿ ಅದು ಇದು ಎಲ್ಲಾ ಹಾಕಿ ಅದನ್ನ ಉಸುಳಿ ಇದೇನೋ ಮಾಡಿ ಉಪಯೋಗಿಸ್ಬೇಕಷ್ಟೇ ಅದನ್ನ ಸಾರು ಮಾಡ್ತಾರೆ ಬಿಟ್ಟರೆ ಈ ಉಸುಳಿ ಮಾಡ್ತಾರೆ ಪದಾರ್ಥವನ್ನ ಎರಡು ಸೇರು ತಿಂದ್ರೆ ಮಗು ಇನ್ ಎಷ್ಟು ದಿವ್ಸ ಏನೆಲ್ಲ ಅಳುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ರಕ್ಷಾ ಕೈಗೆ ತಾಯಿ ತಟ್ಟಿದ್ದೇನು ಸಗಣಿ ನೀರನ್ನು ಹಾಕಿ ಸುಳಿದು ಬಳದಿದ್ದೇನು ರಕ್ಷೋಗ್ನ ಮಂತ್ರಗಳನ್ನು ಹೇಳಿ ದೃಷ್ಟಿ ತೆಗೆದದ್ದೇನು ಎಲ್ಲ ಮಾಡಿದ್ವಿ ಇಷ್ಟಾದ್ರೂ ಮಗು ಚೂರು ಅಳ್ಳಿಲ್ಲ ತಾಯಿ ಮತ್ತು ಆಸ್ಟರಿಗೆ ಅಳುತ್ತೆ ಅಂತ ಭಯದಿಂದ ಇಷ್ಟು ಮಾಡಿದ್ವಿ ಆದ್ರೂ ಮರು ದಿವಸ ಆಗ್ಲಿ ಆ ರಾತ್ರಿ ಅವತ್ತು ಎಲ್ಲ ಬಿಟ್ಟು ಬಾಮೋಲ ದಿವಸದಲ್ಲಿ ಎಷ್ಟು ಕಾಟ ಕೊಡುತ್ತಿತ್ತು ಅದಕ್ಕಿಂತ ಹೆಚ್ಚು ಆರಾಮವಾಗಿ ಆ ದಿವಸದ ಹಿಂದೆ ಮುಂದೆ ಒಂದು ದಿವಸ ಅಳಗಿಲ್ಲ ಕೂಗಿಲ್ಲ ಕತೆ ಇಲ್ಲ ಇದೇ ಪುಟ್ಟ ಮಗುವಾಗಿದ್ದಾಗೆ ಹೀಗೊಂದು ಅಚ್ಚರಿ ತಾಯಿಗೆ ಮೂಡಿತ್ತು ತಂದೆಗೂ ಅಂಥದ್ದೇ ಒಂದು ಅನುಭವ ಒಂದು ಸತಿ ಒಂದು ವರ್ಷ ಆಗಿದೆ ಮಗುವಿಗೆ ವರ್ಷ ಆ ಮಗು ಒಂದು ದಿವಸ ಬೆಳಿಗ್ಗೆ ಎದ್ದು ನೋಡ್ತಾರೆ ಮಗು ಇಲ್ಲ ಇಡೀ ತೋಟದಲ್ಲಿ ಹುಡುಕಿದ್ರೆ ಗದ್ದೆಯಲ್ಲಿ ಹುಡುಕಿದ್ರು ಭಾಗ್ಯತ್ರ ಎಲ್ಲೋ ಬಿದೋಗಿದೆಯಾ ಅಂತ ಹುಡುಕಿದ್ರು ಎಲ್ಲಿ ನೋಡಿದ್ರು ಇಲ್ಲ ಎಲ್ಲಿ ಹೋಯ್ತು ಏನಾಯ್ತು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮೋಸ ಇಂದ್ರೀರ್ವಾತ್ಮನಾವ ವಿಶುತ ಸ್ವಭಾವ ಕರೋಮಿ ಎಸ್ ಜಕಲಂ ಪರಸ್ಮಿ ನಾರಾಯಣ ಸಮರ್ಪೆಯಾಗಿ ಶ್ರೀ ಕೃಷ್ಣಾರ್ಪಿತ ಮಸ್ತು